ಸ್ಥಾಕ ಧರ್ಮಸರ್ಮಸ್ವರೂ ಅವತಾರೃಷ್ಣ ವಸುದೇವಸುತ ಕಂ ಸಚಾೂರಮರ್ದನ ದೇವೀ ಪರಮ ವಂದೇ ಜಗದಗುರು ಜಯತಿ ಜಗತಿ ಮಾಯ ಶಲ ಪಾತ್ರ ಬ್ರಹ್ಮಪುತ್ರಸ್ ಕಳೆದ ತರಗತಿಯಲ್ಲಿ ನಾವು ಒಂದು ಬಾರಿ ಸಂಪೂರ್ಣ ಸೂತ್ರವನ್ನು ಪಡಿಸಿದ್ದೇವೆ ಪುನಃ ಈಗ ಒಂದಿಂದ ಮೂತ್ರವರೆಗೆ ಸೂತ್ರವನ್ನು ಪಠಿಸೋಣ ಭಕ್ತಿ ವ್ಯಾಖ್ಯಾ ಸಾತ್ವಸ್ ಪರಮ ಪ್ರೇಮೂಪ ಅಮೃತ ಸ್ವರೂಪುಮಾ ಸಿೋಮ ತೃಪ್ತೋ ಯಾಪ್ಯವಾಂಚ್ಛೋಚತಿ ೇಷ್ಟಿ ನಮತೆ ನೋತ್ಸಾಹೀ ಯಾ ಮತ್ತಬ್ಧೋತಿ ಆತ್ಮೋವತಿ ನಿರೋಧಸ್ತು ಲೋಕವೇದವ್ಯಾಪ ತಸ್ತ ಉದೀನ ಅನಗೋದ್ಯ ಲೋಕವೇದನುಕೂಲ ತ ಷೀನತು ನಿಶ್ಚಯೂರ್ಧ್ವ ಶಾಸ್ತ್ರಲಕ್ಷಣ शंकया लोकोपिविव्यापारस् शीरधारण ಬಿಡಿಸಬೇಕು ಅಂತ ಬಿಡಿಸಿ ಹೇಳಿಕೊಡ್ಬೇಕು ಅಂತ ಹೇಳಿದ್ರೆ ಪುನಃ ಬಿಡಿಸಿ ಹೇಳ್ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಬಾರಿ ನಾವು ಕಟ್ಟಿಸುವಾಗ ಬಿಡಿಸಿ ಹೇಳ್ಕೊಟ್ಟಿದ್ದೆ ಹೀಗಾಗಿ ಈಗ ಅದನ್ನು ಸರಾಗವಾಗಿ ಉಚ್ಚರಿಸಬಹುದು ಅನ್ನುವಂಥ ಒಂದು ಆಶಯದಿಂದ ಇಡೀ ಸೂತ್ರವನ್ನು ಒಮ್ಮೆ ಒಂದೇ ಸಾರಿಗೆ ಪಡಿಸ್ತಾ ಇದ್ದೇವೆ ನಿಮಗೆ ಪುನಃ ಬಿಡಿಸ್ಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಬಿಡಿಸಿ ಹೇಳ್ಕೊಡ್ಬೋದು ಬಿಡಿಸ್ಬೇಕಾ ತಕ್ಷಣ ವಾಚ್ಯತಭೇದ ಪೂಜಾ ಅನುರಗ್ಯ ಕಥಾ ಗರ್ಗ आत्मरत्य विरोधेन आत्मरधेन शांडिल नारदस्तु तदर्ताखिला चार तद्स्मणे परकुलता यथा ಯ ವ್ರೋಪಿ ಕಾ ನಮ್ಯ ಜ್ಞಾನ ವಿಸ್ಮೃತಿ ಅಪವಾ ತದ್ವಿಹೀನ ಜಾ ತಸ್ ತತ್ಸುಖುಖಿತ್ವ ಸಾಕೇ ಅಪ್ಯತಡಾ ಫಲೂಪ ರಸಿ ಅಭಿಮಾನಿ ದೈನ್ಯ ಪ್ರಿಯ ತ ಜ್ಞಾನ ಸಾಧನಿ ಅನ್ಯ ಸ್ಪ ಕಳೆದ ತರಗತಿಯಲ್ಲಿ ನಾವು ಪ್ರತಿಜ್ಞಾ ಸೂತ್ರವನ್ನು ನೋಡಿದೆ ಪ್ರತಿಜ್ಞಾಸೂತ್ರ ಅಂದರೆ ಏನು ನಾನು ಹೇಳಿದೆ ಪ್ರತಿಯೊಬ್ಬ ಶಾಸ್ತ್ರಕಾರರು ಮೊದಲು ಏನು ವಿಷಯವನ್ನ ನಾನು ಇಡೀ ಗ್ರಂಥದಲ್ಲಿ ಪ್ರಸ್ತಾಪ ಮಾಡ್ತೇನೆ ಮಾಡಲಿದ್ದೇನೆ ಅನ್ನೋದನ್ನ ಆತ ಪ್ರತಿಜ್ಞೆ ಮಾಡಿ ಹೇಳ್ತಾನೆ ಇಲ್ಲಿ ನಾರದರು ಮೊಟ್ಟ ಮೊದಲನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಈ ಇನ್ನು ಎಂಬತ್ತ್ಮೂರು ಸೂತ್ರಗಳಲ್ಲಿ ನಾನು ಭಕ್ತಿಯ ಕುರಿತಾದಂತಹ ವ್ಯಾಖ್ಯಾನವನ್ನು ವಿವರವಾಗಿ ಸಾಧನಗಳೊಂದಿಗೆ ಸಸಾಧನ ಮತ್ತು ಅದರ ಬೇರೆ ಬೇರೆ ಅಭಿವ್ಯಕ್ತಿಗಳು ಭಕ್ತ ಶಿರೋಮಣಿಗಳ ದೇಹ ಮನಸ್ಸುಗಳಲ್ಲಿ ಈ ಭಕ್ತಿ ಅಂತಕ್ಕಂಥದ್ದು ಯಾವ ರೀತಿ ಹೊರಹೊಮ್ಮುತ್ತದೆ ಅದನ್ನು ಕೂಡ ಉದಾಹರಣೆಗಳೊಂದಿಗೆ ನಾನು ವಿವರಿಸಲಿದ್ದೇನೆ ವ್ಯಾಖ್ಯಾಥಾತೋ ಭಕ್ತಿ ವ್ಯಾಖ್ಯಾಂಥೇಳಿ ಪ್ರತಿಜ್ಞೆ ಮಾಡುವುದು ಈ ಪ್ರತಿಜ್ಞೆಯ ನಂತರ ಈಗ ಆ ಪ್ರತಿಜ್ಞೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಎರಡನೆಯ ಸೂತ್ರದಿಂದ ಏನು ಹೇಳ್ತಾ ಇದ್ದಾರೆ ಎರಡನೇ ಸೂತ್ರಕ್ಕೆ ಬಂದಾಗ ಅವ್ರು ಹೇಳ್ತಾರೆ ಅದರ ಡೆಫಿನೇಷನ್ ಅಂತ ಇಂಗ್ಲಿಷ್ನಲ್ಲಿ ಏನು ಹೇಳ್ತೇವ್ಯೋ ನಿರ್ವಚನ ಅಂತ ಹೇಳಿ ಸಂಸ್ಕೃತದಲ್ಲಿ ಏನ್ ಹೇಳ್ತೇವೆಯೋ ಲಕ್ಷಣ ಅಂಥೇಳಿ ನ್ಯಾಯ ಪರಿಭಾಷೆಯಲ್ಲಿ ಏನು ಹೇಳ್ತೇವೆಯೋ ಅದನ್ನೀಗ ಅವರು ನಮ್ಮ ಮುಂದೆ ಹಂತ ಹಂತವಾಗಿ ಬಿಚ್ಚಿಡಲಿದ್ದಾರೆ ಏನದು ಅಂತ ಭಕ್ತಿಯ ಸ್ವರೂಪ ಎಂತ ಎಲ್ಲರಿಗೂ ಕುತೂಹಲ ಭಕ್ತಿ ಅಂದರೆ ಹೇಗೆ ಏನು ನಾವು ಹೀಗೆ ಬೆರೆಸ್ಕೊಳ್ಬಹುದು ಈಗ ಕುತೂಹಲವನ್ನು ಕೇವಲ ತಳಿಸುವುದಷ್ಟೇ ಅಲ್ಲ ಕುತೂಹಲವನ್ನು ತಣಿಸುವ ಒಂದು ಕೆಲಸಕ್ಕೆ ಅವರು ಹಚ್ಚುತ್ತಾ ಇಲ್ಲ ಕೈ ಹಚ್ಚುತ್ತಾ ಇಲ್ಲ ಹಾಗೆ ಮಾಡಿದರೆ ಈ ಒಂದು ಶಾಸ್ತ್ರದ ಈ ಒಂದು ಗ್ರಂಥದ ಏನೊಂದು ಫಲ ಇದೆಯೋ ಅದು ನಮಗೆ ದಕ್ಕುವುದಿಲ್ಲ ಇವತ್ತು ನಾನು ಭಕ್ತಿಯೋಗವನ್ನು ಓದ್ತೇನೆ ನನ್ನ ಕುತೂಹಲ ತಣಿದಾಯ್ತು ಆಯ್ತು ಅಲ್ಲಿ ಮುಗೀತು ನನ್ನ ಸಾಧನೆ ಹೋಗ್ತು ನಂತರ ಮುಂದಿನ ಪುಸ್ತಕ ಹೋಗ್ತೇನೆ ಇದು ಕಾದಂಬರಿ ಅಲ್ಲ ಕುತೂಹಲವನ್ನು ತಣಿಸುವಂತಹ ಕಾದಂಬರಿಗಳಂತೆ ಅಲ್ಲ ಏನು ಈ ಕತೆ ಮುಗೀತು ಮುಂದಿನ ಕತೆ ಇನ್ನೇನಿದೆ ಇನ್ನೆಷ್ಟು ರೋಚಕವಾಗಿದೆ ಅಂತ ಇವರು ತಿಳಿಸ್ತಾ ಇಲ್ಲ ಹೇಗೆ ನಮ್ಮ ಜೀವನದಲ್ಲಿ ಇದನ್ನ ಅಪ್ಲೈ ಮಾಡಿಕೊಳ್ಬೇಕು ಅನುಷ್ಠಾನ ಮಾಡಬೇಕು ಇದರಿಂದ ಭಕ್ತಿಯನ್ನು ಪಡೆಯಬೇಕು ಅದೇ ಉದ್ದೇಶ ಹೀಗಾಗಿ ಅದನ್ನ ಆ ಭಕ್ತಿಯ ವಿಷಯದಲ್ಲಿ ಕಿಂಚಿತ್ತೂ ಸಂಶಯ ನಮ್ಮ ಮನಸ್ಸಿನಲ್ಲಿ ಉಳ್ಳ ಹೀಗೆ ಅದನ್ನು ವಿವರಿಸುವಂತಹ ಒಂದು ಅದ್ಭುತವಾದಂತಹ ಪ್ರಯತ್ನ ಈ ಗ್ರಂಥದಲ್ಲಿ ಇದೆ ಅವರೇ ಹೇಳ್ತಾರೆ ಈ ಭಕ್ತಿಯನ್ನ ವಿವರಿಸಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಅನಿರ್ವಚನೀಯ ಅಂತ ಒಂದು ಸೂತ್ರದಲ್ಲಿ ಬರುತ್ತೆ ಅನಿರ್ವಚನೀಯ ಅದು ಅನಿರ್ವಚನೀಯ ಭಕ್ತಿ ಅಂತಕ್ಕಂಥದ್ದು ಬಾಯಂತೆ ಹೇಳಲಿಕ್ಕಾಗುವುದಿಲ್ಲ ಅದು ಅನುಭವಿಸ್ತದೆಯೇ ಗೊತ್ತು ಅದು ಆ ಬಂದಾಗ ಹೇಳ್ತೆ ಈ ಸೂತ್ರ ಎರಡನೇ ಸೂತ್ರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಪ್ರೇಮ ರೂಪ ಅದರ ಮುಂದಿನ ಸೂತ್ರದಲ್ಲಿ ಅವರ ಸ್ವರೂಪಾಚ ಈ ಉಚ್ಚಾರಣೆ ಮಾಡುವಾಗ ಒಂದು ಸಣ್ಣದಾಗಿ ಈಗಲೇ ಹೇಳಿಬಿಡ್ತೇವೆ ಉಚ್ಚಾರಣೆ ಯಾವ ರೀತಿ ಮಾಡಬೇಕು ಅಂತ ಯಾವಾಗ ಒತ್ತಕ್ಷರಗಳು ಇರ್ತವೆಯೋ ಒತ್ತಕ್ಷರದ ಹಿಂದಿನ ಅಕ್ಷರದ ನಂತರ ಒಂದು ಯತಿ ಅಂತ ಹೇಳಿದ್ರೆ ಒಂದು ಒಂದು ಕಿಂಚಿತ್ತು ಕ್ಷಣ ನಿಂತಂತೆ ಅನುಭವ ಆಗ್ತದೆ ನಿಮಗೆ ಎಲ್ಲಿ ಸ್ವರಗಳು ಸರಿ ಸಾಗಿ ಇರ್ತದೆಯೋ ಅಲ್ಲಿ ಹಾಗೆಯೇ ಹೋಗ್ತದೆ ನೋಡಿ ಅಮೃತ ಸ್ವರೂಪಾಚ ಅಂತ ನಾನು ಉಚ್ಚರಿಸಿದೆ ಎಷ್ಟೋ ಜನರು ಈ ರಿಕಾರವನ್ನ ಉಚ್ಚರಿಸಲಿಕ್ಕೆ ಬರುವುದಿಲ್ಲ ಅವರು ಅದು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿದೆ ಅಂತ ಇಟ್ಕೊಂಡು ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ರಕಾರವನ್ನು ರಿಕಾರ ಅಂತ ಹೇಳಿ ಮಾಡ್ತಾರೆ ಉತ್ತರ ಭಾರತದ ಕಡೆಗೆ ರಿಕಾರವೆ ಆಗಿರ್ತದೆ ಬಂಗಾಳದಲ್ಲೂ ಕೂಡ ಅದು ರಿಕಾರವೆ ಆಗಿಬಿಟ್ಟಿದೆ ಅಮೃತ ಸ್ವರೂಪ ಒತ್ತು ಬೇರೆ ಕೊಟ್ಟಾರ ಒತ್ತಿಲ್ಲ ಒತ್ತು ಕೊಟ್ಟರೆ ಎರಡು ಮಾತ್ರೆ ಅಂತ ಯಾಕೆ ಸಮಯ ಹೆಚ್ಚು ತೆಗೆದುಕೊಡ್ತದೆ ಎರಡು ಮಾತ್ರೆ ಒಂದು ಮಾತ್ರೆ ಅಂದರೆ ಸರಾಗುವ ಹೊತ್ತು ಅಮೃತ ಸ್ವರೂಪಾಚ ಅಮೃತ ಅಂದರೆ ನಿಂತ್ಕೋತು ಅಲ್ಲ ಯಾಕೆಂದರೆ ಮುಂದೆ ಸ್ವ ಎರಡು ಅಕ್ಷರ ಇತ್ತು ಸ ಮತ್ತು ವ ಅದು ಅಕಾಲಿ ನಿಂತಿದೆ ಎರಡು ವ್ಯಂಜನ ಒಂದು ಸ್ವರ ಅವಾಗೇನಾಯಿತು ಹಿಂದಿನ ಶಬ್ದ ಹಿಂದಿನ ವರ್ಣಕ್ಕೆ ಇದು ಬಂತು ಒಂದು ಗುರು ಮಾತ್ರೆ ಬಂತು ಲಘು ಗುರು ಹಾಕಿದರೆ ಒಂದು ಗುರು ಮಾತ್ರೆ ಬಂತು ಗುರು ಮಾತ್ರೆ ಹಾಕಿದಾಗ ಅಲ್ಲಿ ಸ್ವಲ್ಪ ಸಮಯ ತಗೊಳ್ಬೇಕದು ಸಮಯ ತೊಗೊಳ್ಬೇಕು ಅಮೃತ ಸ್ವರೂಪ ಅಮೃತ ಸ್ವರೂಪಾಚ ನಾವು ಹಾಗಾಗಿ ಹೇಳ್ತಾ ಇದ್ರೆ ಗೊತ್ತಾಗಲಿಲ್ಲ ಗಮನವಿಟ್ಟು ಹೇಳಿದಾಗ ಅದು ಗೊತ್ತಾಗತ್ತೆ ಎಲ್ಲಿ ಒತ್ತು ಕೊಡಬೇಕು ಎಲ್ಲಿ ಸುಮ್ಮನೆ ಹೇಳಿದೆ ಇದನ್ನ ಒಂದು ಉಚ್ಚಾರಣೆಯ ಒಂದು ಮಾತಿಗೆ ಬಂದಾಗ ನಾನು ಹೇಳಿದೆ ಯಾಕಂದ್ರೆ ಸುಮಾರು ಕಡೆ ಈ ತಪ್ಪುಗಳನ್ನು ನೋಡಿದ್ದೇನೆ ನಾನು ಅದರಲ್ಲೂ ಕನ್ನಡ ಮಾತನಾಡುವುದಂತೂ ಮೊದಲೇ ಕನ್ನಡ ಮಾತನಾಡುವುದೇ ಅಪಕನ್ನಡ ಅಪಶಬ್ದಗಳೇ ಅದು ಕನ್ನಡ ಅಲ್ಲವೇ ಅಲ್ಲ ಇನ್ನು ಅವರೇನಾದ್ರೂ ಸಂಸ್ಕೃತ ಉಚ್ಚಾರಣಕ್ಕೆ ಬಂತು ಅಂತ ಹೇಳಿದ್ರೆ ಆ ಸಂಸ್ಕೃತ ಭಯಗೊಂಡು ಓಡಿ ಹೋಗ್ಬಿಡಬೇಕು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಕನ್ನಡವನ್ನು ಅಪಹಾಸ್ಯ ಮಾಡ್ಬೇಕಂತಲ್ಲ ಉಚ್ಚಾರಣೆಯನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಸಂಸ್ಕೃತ ಅಂತ ಹೇಳುವುದೇ ಅದಕ್ಕೆ ನಮ್ಮ ವಾಣಿಯನ್ನ ನಮ್ಮ ಮನಸ್ಸನ್ನ ನಮ್ಮ ಆಚಾರವನ್ನು ಯಾವುದು ಸಂಸ್ಕಾರಗೊಳಿಸುತ್ತದೆಯೋ ಸಂಸ್ಕೃತಗೊಳಿಸುತ್ತದೆಯೋ ಅದೇ ಸಂಸ್ಕೃತ ಸಂಸ್ಕೃತ ವಾಂಗಮಯದಲ್ಲಿ ಭಾಷೆಯಲ್ಲಿ ಇರತಕ್ಕಂಥ ಎಷ್ಟೋ ವಿಚಾರಗಳು ಅದನ್ನು ಓದ್ತಾ ಇದ್ದರೆ ಹಾಗೆ ಮನಸ್ಸು ಮೇಲ್ಮಟ್ಟ ಕೊಡ್ತದೆ ಒಂದು ಸಾಮಾನ್ಯ ಕಾವ್ಯವಾಗಿರ್ಬೋದು ಅದರಿಂದ ಆಧ್ಯಾತ್ಮಿಕ ಇದಲ್ಲ ಗ್ರಂಥ ಅಲ್ಲ ಉದಾಹರಣೆಗೆ ಮಹಾಭಾರತ ಓದಬೇಕು ರಾಮಾಯಣ ಹೋಗ್ಬೇಕಂತ ಹೇಳ್ಬೋದು ಅಭಿಜ್ಞಾನ ಶಾಕುಂತರ ಸ್ವಪ್ನ ಮಾಸವದತ್ತ ಅಥವಾ ಭಾಷಣ ನಾಟಕಗಳು ಯಾವುದೇ ಆಗಲಿ ಓದ್ತಾ ಇದ್ದಾಗ ಅದರ ಒಂದು ಸ್ತರವೇ ಬೇರೆ ಅದರ ಒಂದು ಅನುಭವವೇ ಬೇರೆ ಯಾಕೆಂದರೆ ಆ ಭಾಷೆಗೆ ಆ ಶಕ್ತಿ ಇದೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೀವು ನಿಮ್ಮ ಸಂಸ್ಕೃತಿಯನ್ನು ಮೇಲೆತ್ತಬೇಕೋ ಕಲ್ಚರ್ ಅಂತ ನಾವು ಕರಿತೀವಲ್ಲ ಮೇಲೆತ್ತಬೇಕೋ ಸಾಮಾನ್ಯ ಜನಕ್ಕೂ ಸಂಸ್ಕೃತವನ್ನು ಹೇಳಿ ಹೇಳ್ಕೊಡುವಂಥ ಒಂದು ಪ್ರಯತ್ನ ಮಾಡಿ ಆಗ ತಂಗಿಂತಾನೇ ಅದು ಮೇಲಕ್ಕೆ ಬರ್ತದೆ ಯಾಕೆಂದರೆ ಆ ಭಾಷೆಯೊಂದಿಗೆ ಆ ಶಕ್ತಿ ಇದೆ ಮೇಲೆತ್ತುವಂತಹ ಶಕ್ತಿ ಇದೆ ಅದಕ್ಕೋಸ್ಕರ ಅದಕ್ಕೆ ದೇವಭಾಷಾ ಅಂತಲೂ ಕೂಡ ಹೆಸರು ಮತ್ತು ಅದನ್ನು ಬಡಿಯುವಂಥ ಲಿಪಿಗೂ ಹೆಸರಿದೆ ದೇವನಾಗರಿ ಅಂತ ದೇವನಾಗರಿ ಅಂತ ಅದು ದಿವ್ಯವಾಗತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಇದು ಹೇಳಿದೆ ನಾವು ಈಗ ಈ ಸೂತ್ರಕ್ಕೆ ಬರೋಣ ಈ ಸೂತ್ರದಲ್ಲಿ ಸಾಸ್ಮಿನ್ ಪರಮ ಪ್ರೇಮ ರೂಪ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಶಬ್ದಗಳಿವೆ ನಾಲ್ಕು ಶಬ್ದ ಇದೆ ಐದಲ್ಲ ಆರಲ್ಲ ಏನದು ಸಾ ಅಸ್ಮಿನ್ ಪರಮ ಪ್ರೇಮ ರೂಪ ಆಗಿಷ್ಟು ಒಂದೇ ಶಬ್ದ ಅದಕ್ಕೆ ಸಮಸ್ತ ಪದ ಅಂತ ಹೇಳ್ತಾರೆ ಸಮಾಸ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಸಮಾಸ ಪದ ಅಂದ್ರೆ ಒಟ್ಟಿಗೆ ಹೇಳ್ತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಸ ಅಂದ್ರೆ ಸಂಸ್ಕೃತದಲ್ಲಿ ಸ ಅಂದ್ರೆ ಕನ್ನಡದಲ್ಲಿ ಅವಳು ಅಂತ ಇದೇನು ಅವಳು ಅವಳು ಅಂದ್ರೆ ಅಂದ್ರೆ ಸ್ತ್ರೀಲಿಂಗ ಕಳಿಸಿದ್ದಾರೆ ಹಿಂದೆ ಹೇಳಿದಂತಹ ಪ್ರತಿಜ್ಞೆ ಮಾಡಿದಂತಹ ಭಕ್ತಿ ಸ್ತ್ರೀಲಿಂಗದಲ್ಲಿ ನೋಡಿ ಭಕ್ತಿಯನ್ನು ಸ್ತ್ರೀಲಿಂಗದಲ್ಲಿಟ್ಟಿದ್ದಾರೆ ಭಕ್ತಿ ಮಾತೆ ನೋಡು ನಾನು ಆಗ್ಲೇ ನಾರದರ ಮತ್ತು ಭಕ್ತಿ ಜ್ಞಾನ ವೈರಾಗ್ಯಗಳ ಒಂದು ಸಣ್ಣ ಆಖ್ಯಾಯಿಕೆಯನ್ನು ನಿಮ್ಮ ಮುಂದೆ ಹೇಳಿದೆ ಭಾಗವತದ ಒಟ್ಟ ಮೊದಲನೆಯ ಅಧ್ಯಾಯದಲ್ಲೇ ಬರ್ತದೆ ಭಕ್ತಿಯನ್ನು ಮಾತೆ ಜ್ಞಾನ ವೈರಾಗ್ಯಗಳಿಗೆ ತಾಯಿ ಅಂತ ಚಿತ್ರಿಸಿದ್ದಾರೆ ಆದ್ದರಿಂದ ಸ್ತ್ರೀಲಿಂಗ ಜ್ಞಾನ ನಪುಂಸಕಲಿಂಗ ಜ್ಞಾನಂ ಅಂತ ಹೇಳ್ತಾರೆ ನಪುಂಸಕಲಿಂಗ ಈ ಸಂಸ್ಕೃತದಲ್ಲಿ ಲಿಂಗಕ್ಕೂ ಮತ್ತು ಅದರ ಹಿಂದಿರುವಂತಹ ತತ್ವಕ್ಕೂ ಯಾವುದೇ ಸಂಬಂಧವಿಲ್ಲ ಅದು ರೂಢಿಯಿಂದ ಬರುವಂತಹ ಒಂದು ಪ್ರಯೋಗ ಹಿಂದಿಯಲ್ಲೂ ಕೂಡ ಈ ಹಿಂದಿಯನ್ನ ಪ್ರಥಮ ಬಾರಿಗೆ ಮಾತನಾಡುವವರು ತುಂಬ ತುಂಬ ಕಷ್ಟ ಅವರು ಮಾತನಾಡಿದ ತಕ್ಷಣ ಗೊತ್ತಾಗ್ತದೆ ಇವರು ಬೇರೆ ಭಾಷೆ ಯಾಕೆಂತಂದ್ರೆ ಸ್ತ್ರೀಲಿಂಗಕ್ಕೆ ಪುಲ್ಲಿಂಗ ಪುಲ್ಲಿಂಗಕ್ಕೆ ನಪುಂಸಕಲಿಂಗ ನಪುಂಸಕಲಿಂಗ ಇನ್ನೊಂದು ಯಾವುದೇ ಲಿಂಗ ಹೀಗೆ ಮಾಹಿತಿ ಹೇಳ್ತಾರೆ ಯಾಕಂದ್ರೆ ಹಿಂದಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಲಿಂಗ ಇದೆ ರೂಢಿ ತುಂಬಾ ಕಷ್ಟ ಅದು ಎಷ್ಟು ಸುಲಭವೋ ಹಾಗೆ ಕಣ್ಣು ಮುಚ್ಚಿಕೊಂಡು ಹೇಳೋದಕ್ಕೆ ಎಷ್ಟು ಸುಲಭವೋ ಆ ಭಾಷೆ ಗೊತ್ತಿರುವವರು ಎದುರುಗಡೆ ಮಾತನಾಡುವುದು ಅಷ್ಟೇ ಕಷ್ಟ ಹಾಗೆಯ ಸಂಸ್ಕೃತದಲ್ಲೂ ಕೂಡ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಲಿಂಗ ಅಂತ ಹೇಳಿ ಮಾಡಿದರೆ ವಚನ ಲಿಂಗ ಅಂತ ವಚನ ಅಂದ್ರೆ ಏಕವಚನ ದ್ವಿವಚನ ಬಹು ವಚನ ಲಿಂಗ ಅಂತ ಹೇಳಿದ್ರೆ ಪುಲ್ಲಿಂಗ ನಪುಂಸಕ ಲಿಂಗ ಸ್ತ್ರೀಲಿಂಗ ಹಾಗೆ ಇಲ್ಲಿ ಸಾ ಅಂತ ಹೇಳಿದ್ರೆ ಅವಳು ಅಂದ್ರೆ ಹಿಂದೆ ಹೇಳಿದಂತಹ ಯಾವಾಗಲೂ ನಾವು ಸರ್ವನಾಮವನ್ನು ಯಾವ ಬೆಳೆಸ್ತೇವೆ ಅವನು ಅವಳು ಅದು ಅಂತ ಯಾವಾಗಲೂ ಹಿಂದೆ ಅದರ ಬಗ್ಗೆ ಡಿಸ್ಕಶನ್ ನಡೆದಿದೆ ಇಲ್ಲದೆ ಹೋದ್ರೆ ಇದ್ದಕ್ಕಿದ್ದ ಹಾಗೆ ನೀವಿಬ್ಬರು ಮಾತಾಡ್ತಾ ಇರ್ತೀರ ಸಾಯಂಕಾಲ ನೋಡು ನಿನ್ನೆ ಅವನು ಹೀಗೆ ಮಾಡಿಬಿಟ್ಟ ತಕ್ಷಣ ಎದುರುಗಡೆ ಇದ್ದವ್ರು ಕೇಳ್ತಾರೆ ಯಾರು ಅವನು ಕೇಳುತ್ತಾರೋ ಇಲ್ಲ ಯಾಕೆ ಕೇಳ್ತಾರೆ ಗೊತ್ತಿಲ್ಲ ಅವನಿಗೆ ಅವನು ಅಂದರೆ ನಿಮ್ಮ ತಲೆಯಲ್ಲಿ ಯಾರೋ ಇದ್ದಾರೆ ದೇವದತ್ತನೋ ಯಜ್ಞದತ್ತನೋ ಯಾವನ್ನೂ ಇದ್ದಾನೆ ನಿಮ್ಮ ತಲೆಯಲ್ಲಿ ಆದ್ರೆ ನೀವು ಯಾರು ಎದುರುಗಡೆ ಮಾತಾಡ್ತಾ ಇದ್ರೋ ಅವ್ರಿಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರ ನೀವು ಸರ್ವನಾಮ ಉಪಯೋಗಿಸಿದ್ರೆ ಗೊತ್ತಾಗುದಿಲ್ಲ ಹಾಗೆ ಹೇಳ್ಬೇಕಾಗತ್ತೆ ಇಲ್ಲ ಸೋಮ ಭೀಮ ಶುಕ್ರ ರವಿ ಅಂತ ಹೇಳಬೇಕಾಗತ್ತೆ ಆದ್ರೆ ಇಲ್ಲಿ ಪ್ರಥಮ ಸೂತ್ರದಲ್ಲಿಯೇ ನಾರದರು ಪ್ರತಿಜ್ಞೆ ಮಾಡುವಾಗಲೇ ಹೇಳಿಬಿಟ್ಟಿದ್ದಾರೆ ಭಕ್ತಿಮ್ ಅಂತ ಅದಕ್ಕೋಸ್ಕರ ಸೂತ್ರದಲ್ಲಿ ಯಾಕೆ ಸೂತ್ರವನ್ನು ಅವರು ಚುಟುಕಾಗಿ ಹೇಳ್ತಾರೆ ಅತ್ಯಂತ ಸಣ್ಣ ಅಕ್ಷರಿ ಹೇಳ್ತಾರೆ ಅಂತ ಹೇಳಿದ್ರೆ ಹಿಂದಿನ ಸೂತ್ರದಿಂದ ನಾವು ತೆಗೆದುಕೊಳ್ಳಬೇಕು ಹಿಂದಿನ ಸೂತ್ರದಿಂದ ನಾವು ತೆಗೆದುಕೊಳ್ಳಬೇಕು ಆ ಒಂದು ವ್ಯವಸ್ಥೆ ಇದೆ ಈ ಸೂತ್ರದಲ್ಲಿ ಸಾ ಅಂದ್ರೆ ಅವಳು ಇಲ್ಲಿ ಅದು ಅಂತ ನಾವು ಕನ್ನಡದಲ್ಲಿ ಮಾತನಾಡಬೇಕಾದ್ರೆ ಅವಳು ಅಂತ ಹೇಳೋಕೆ ಅದು ಏನದು ಭಕ್ತಿ ತು ಆದರೆ ಏನಪ್ಪ ಇದು ಆದರೆ ತುಂಬಾ ಕಷ್ಟ ಈ ಆದರೆ ಅಂದರೆ ಅದು ಹೇಳ್ತೇನೆ ಯಾಕೆ ಆದರೆ ಅಂತ ಇದಕ್ಕಿದ್ದ ಹಾಗೆ ಹೇಳ್ಬಿಟ್ ಅಸ್ಮಿನ್ ಇದರಲ್ಲಿ ಇವನಲ್ಲಿ ಎರಡು ಪುಲ್ಲಿಂಗ ನಪುಂಸಕಲಿಂಗ ಎರಡನ್ನೂ ಈ ಅಸ್ಮಿನ್ ಅನ್ನುವಂಥ ಶಬ್ದ ಹೇಳ್ತವೆ ಅಸ್ಮಿನ್ ಇದರಲ್ಲಿ ಇವನಲ್ಲಿ ಪರಮ ಪ್ರೇಮ ರೂಪ ಸುಲಭವಾಗಿದೆ ನೀವೇ ಹೇಳ್ಬಿಡ್ಬೋದು ಪರಮಪ್ರೇಮ ರೂಪ ಅಷ್ಟೇ ಕನ್ನಡ ಆದರೆ ಅರ್ಥಕ್ಕೆ ಬಂದಾಗ ತುಂಬಾ ಅರ್ಥಗರ್ಭಿತವಾಗಿತ್ತು ಅದರ ಗರ್ಭದಲ್ಲಿ ಅನೇಕ ಅರ್ಥಗಳು ಅಡಗಿತ್ತು ಆದ್ರಿಂದ ಅರ್ಥಗರ್ಭಿತವಾಗಿ ಈಗ ಹಿಂದೆ ನಾನು ಭಕ್ತಿಯನ್ನು ಹೇಳಿದ್ದೀನಲ್ಲ ಅದರ ಬಾಹ್ಯ ಸ್ವರೂಪವನ್ನು ಹೇಳ್ತಾ ಇದ್ದೇವೆ ರೂಪ ರೂಪ ಅಂತ ಹೇಳಿದ್ರೆ ಬಾಹ್ಯ ಸ್ವರೂಪ ಇವನು ಬೆಳ್ಳಗಿದ್ದಾನೆ ಕಪ್ಪಗಿದ್ದಾನೆ ಇವನು ದಪ್ಪಗಿದ್ದಾನೆ ಸಣ್ಣಗಿದ್ದಾನೆ ಇವನು ಹೀಗೀಗೆ ಹೋಗ್ತಾನೆ ಅವನು ಸ್ಟ್ರೈಟ್ ಆಗಿ ಹೋಗ್ತಾನೆ ಅಂತ ನಾನೇನು ಇನ್ನೊಬ್ಬ ವ್ಯಕ್ತಿ ಅಥವಾ ವಸ್ತುವ ಬಗ್ಗೆ ಹೇಳ್ತಾ ಇದ್ದೇವೆ ಅವನು ಬಾಹ್ಯ ರೂಪವನ್ನು ಕುರಿತಾದದ್ದು ಇವನು ದುಷ್ಟ ಇವನು ಒಳ್ಳೆಯವನು ಅಂತ ನಾವು ಏನು ಹೇಳ್ತೇವೆ ಒಬ್ಬ ವ್ಯಕ್ತಿಯ ಬಗ್ಗೆ ಅದು ಒಂದು ಒಳಗಿನ ಸ್ವಭಾವನ ಕುರಿತಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಈ ಎರಡು ಸೂತ್ರಗಳಲ್ಲಿ ಈ ಮತ್ತು ಮುಂದಿನ ಸೂತ್ರಗಳಲ್ಲಿ ನಾರದರು ಭಕ್ತಿಯ ಬಾಹ್ಯ ರೂಪವನ್ನ ಮತ್ತು ಭಕ್ತಿಯ ಆಂತರಿಕ ಒಳಗಿನ ರೂಪವನ್ನ ಎರಡಂದು ಹೇಳ್ತಾ ಇದ್ದಾರೆ ನಮ್ಮ ಮುಂದೆ ಯಾಕೆಂದ್ರೆ ಅದರ ಒಳಗಿನ ಮತ್ತು ಹೊರಗಿನ ಎರಡು ರೂಪವೂ ನಮ್ಗೆ ಗೊತ್ತಿದ್ರೆ ಆ ಈಗ ಗೊತ್ತಾಯಿತು ಅಂತ ಮನಸ್ಸಿಗೆ ಅನಿಸ್ತದೆ ಆ ರೀತಿ ನಮಗೆ ಸರಿಯಾದ ಜ್ಞಾನವನ್ನು ಕೊಡಲಿಕ್ಕೆ ಇವರು ಎರಡು ರೀತಿಯನ್ನು ವಿವರಣೆಯನ್ನು ನೀಡುತ್ತಾ ಇದ್ದಾರೆ ಏನದು ಅಸ್ಮಿನ್ ಅಂದ್ರೆ ಇವನಲ್ಲಿ ಅಂತ ಹೇಳಿದೆ ಪರಮ ಪ್ರೇಮ ರೂಪ ಅಂದ್ರೆ ಕೇವಲ ಪ್ರೇಮ ರೂಪ ಅಲ್ಲ ಪರಮ ಪ್ರೇಮ ರೂಪ ಅದೊಂದು ಅಬ್ಜೆಕ್ಟಿವ್ ಏನದು ವಿಶೇಷಣವನ್ನು ಸೇರಿಸಿದ್ದಾರೆ ಈಗ ನೋಡೋಣ ಒಂದೊಂದಾಗಿ ಸಾ ಅಂದರೆ ನಾನು ಆಗಲೇ ಹೇಳಿದೆ ಭಕ್ತಿ ಅಂತ ತೂ ಆದರೆ ಅಂತ ಹೇಳ್ಬಿಟ್ರಿ ಯಾವಾಗಲೂ ಆದರೆ ಅಂತ ಹೇಳಿ ನಾವು ಯಾವಾಗ ಬರೆಸ್ತೇವೆ ಇಂಗ್ಲಿಷ್ನಲ್ಲೇ ಒಂದು ಜೋಕಿದೆ ಕನ್ನಡದಲ್ಲೇ ಹೇಳ್ಬಿಡ್ತು ಡಾಕ್ಟ್ರ್ ಹತ್ರ ಒಂದು ಎಮರ್ಜೆನ್ಸಿ ಕೇಸ್ ಬಂತು ಎಲ್ಲ ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಿದ್ರು ಆಪರೇಷನ್ ಥಿಯೇಟ್ರ್ ರೈಟ್ಲೇ ಇತ್ತು ಓರಿತಾ ಇತ್ತು ಅದು ಆಮೇಲೆ ಆರೋ ಆಯಿತು ಅವರು ರಿಲೇಟಿವ್ಸ್ ಹೊರಗಡೆ ಕೂತಿದ್ದಾರೆ ಡಾಕ್ಟ್ರು ಆಪರೇಷನ್ ಥಿಯೇಟ್ರಿಂದ ಹೊರಗಡೆ ಬಂದರು ಕೇಳ್ತಾ ಇದ್ದಾರೆ ರಿಲೇಟಿವ್ಸು ಸಂಬಂಧಿಕರು ಹೇಗಾಯಿತು ಡಾಕ್ಟ್ರೇ ಅಂತ ಆಪರೇಷನ್ ವಾಸ್ ಸಕ್ಸಸ್ಫುಲ್ ಅಂತ ಹೇಳಿದ್ರು ಆಪರೇಷನ್ ಯಶಸ್ವಿಯಾಯಿತು ಅಂತ ಹೇಳಿದರು ಅಂತ ಒಂದು ಶಬ್ದವನ್ನು ಹಾಕ್ತಾರೆ ಡಾಕ್ಟ್ರ್ ಏನಂತ ಲೆಕ್ಕ ಇವನಿಗಾಗಲೇ ಹೀಗಿ ಹೀಗಿ ಗಂತಿರುತ್ತೆ ಅದು ಬಾಯ್ಕೊಂಡು ಬರುತ್ತೆ ಹಾಡು ಏನರ್ಥ ಹಿಂದಿನ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳಿದೆ ಚಿಕಿತ್ಸೆ ಯಶಸ್ವಿ ಏನೋ ಆಯಿತು ಆದರೆ ಪೇಷಂಟ್ ಡೈಡ್ ಅಂತ ಆ ಎರಡು ವಾಕ್ಯಗಳಿಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಮುಂದಿನ ವಾಕ್ಯದಲ್ಲಿ ಇರ್ತಕ್ಕಂತಹ ಒಂದು ದೋಷವನ್ನ ತಿಳಿಸಲಿಕ್ಕೆ ಆದರೆ ಅಂತ ಹೇಳ್ತಾ ಇದ್ದಾರೆ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಆದರೆ ಅಂತ ನಾವು ಬಳಸ್ತೇವೆ ಇಲ್ಲಿ ತು ಅಂದ್ರೆ ನಾರದರು ಏನ್ ಮಾಡಿಬಿಟ್ಟಿದ್ದಾರೆ ಅಂದರೆ ಭಾಗವತದ ಏಳನೇ ಅಧ್ಯಾಯ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಮತ್ತು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಯುಧಿಷ್ಠಿರೊಂದಿಗೆ ಹೇಳುವಂತಹ ಮಾತು ಅಂತ ಹೇಳ್ತಾರ ಯುಧಿಷ್ಠಿರೊಂದಿಗೆ ವರ್ಣಿಸ್ತಾ ಇದ್ದಾರೆ ಹಿರಣ್ಯ ಕಶುವಿನ ಚರಿತ್ರೆಯನ್ನು ವರ್ಣಿಸುವುದಕ್ಕಿಂತ ಮುಂಚೆ ಅವರು ಅದಕ್ಕೆ ತೀರ್ಥಿಗೆಯಾಗಿ ಹೇಳ್ತಾ ಇದ್ದಾರೆ ಏನಗೇನಾ ಪ್ರಕಾರ ಏಣ ಮನಃಕೃಷ್ಣೇ ನಿವೇಶ ಏನು ಭಗವಂತನ ಪಾದ ಪದ್ಮಗಳಲ್ಲಿ ಯಾವ ರೀತಿಯಿಂದಾಗಲೂ ಕೂಡ ನಾವು ಮನಸ್ಸನ್ನು ಇಡಬೇಕು ಯಾವ ರೀತಿಯಿಂದಾಗ ಅಂದರೆ ಹೆದರಿಕೆಯಿಂದಾಗಲಿ ಭಯದಿಂದಾಗಲಿ ಕಾಮದಿಂದಾಗಲಿ ನೋಡಿ ಅಥವಾ ಭಕ್ತಿಯಿಂದ ಆಗಲಿ ಕೊನೆಯ ಆದರೆ ಹೇಳ್ತೇನೆ ದಿಷ್ಟಿರ ನನ್ನ ಒಂದು ನಿಶ್ಚಿತವಾದ ಅಭಿಪ್ರಾಯ ಆ ರೀತಿ ಹೇಳ್ಬಿಟ್ಟಿದ್ದಾರೆ ಪ್ರತಿಜ್ಞೆ ತರ ಹೇಳ್ಬಿಟ್ಟಿದ್ದಾರೆ ನನ್ನ ನಿಶ್ಚಿತವಾದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಯಾವ ಒಂದು ದ್ವೇಷದಿಂದ ಭಗವಂತನ ಮೇಲೆ ದ್ವೇಷದಿಂದ ಇಟ್ಟ ಇಟ್ಟು ಯಾವ ಒಂದು ಸದ್ಗತಿಯನ್ನ ಆ ಒಬ್ಬ ವ್ಯಕ್ತಿ ಪಡೆಯುತ್ತಾನೆಯೋ ಅಂತಹ ಸದ್ಗತಿಯನ್ನ ಭಗವಂತನ ಮೇಲೆ ಭಕ್ತಿಯನ್ನು ಮಾಡಿರನ್ನು ಪಡೆಯಲಾರ ನೋಡಿ ಈ ಸ್ಟೇಟ್ಮೆಂಟ್ ಇದೆ ಭಾಗವತದಲ್ಲಿ ಏಳನೇ ಅಧ್ಯಾಯ ಹೇಳ್ಬಿಟ್ಟಿದ್ದಾರೆ ನೀವಾಗ ಹೇಳ್ಕೊಡ್ತೀರೋ ಎಲ್ಲವ ನಾರದ ಹಾಗಿದ್ದರೆ ನೀವು ಹರಿದ್ವೇಷ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಕತ್ತಿನ ಪಟ್ಟಿ ಇಟ್ಕೊಳ್ತೀವಿ ಬನ್ನಿ ನೀನು ಎದುರುಗಡೆ ಹೇಳ್ತೀರ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಹಾಗಿದ್ರೆ ನಾವು ಬಾಬಂ ಪ್ರೀತಿಸಬೇಕೆ ದ್ವೇಷಿಸಬೇಕು ಹೇಳಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸೂತ್ರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದು ನನ್ನ ಕೊನೆಯ ಒಂದು ಅಭಿಪ್ರಾಯ ಇದರ ಮೇಲೆ ಮತ್ತಿಲ್ಲ ಇನ್ನು ಕ್ವಶನ್ ಮಾಡಬೇಡಿ ಹೆಜೆ ರೀತಿಯಿಂದಾಗಲಿ ದ್ವೇಷದಿಂದಾಗಲಿ ಕಾಮಿಸುವುದರಿಂದಾಗಲಿ ಭಗವಂತನ ಮೇಲೆ ಮನಸ್ಸನ್ನು ಇಟ್ಟಿದ್ದೇ ಆದರೆ ಅದು ಭಕ್ತಿ ಎನಿಸಿಕೊಳ್ಳಲಾಗದು ಅಥವಾ ಪರಮ ಪ್ರೇಮ ಎನಿಸಿಕೊಳ್ಳಲಾಗದು ಕೊನೆಯ ಅದೊಂದು ಆ ಶಬ್ದ ಅದೊಂದು ಅವರ ಒಂದು ವಚನ ಅದು ಹೊರಗಡೆ ಬಂತು ಅಂದ್ರೆ ಮತ್ತೆ ಅದು ಒಳಗೋಗ ಆ ರೀತಿ ಹಾಗಿದ್ರೆ ನಾನು ಯಾಕಲ್ಲಿ ಹೇಳಿದೆ ಹೆದರಿಕೆಯಿಂದಾಗಲಿ ಭಯದಿಂದಾಗಲಿ ಕಾಣಿಸುವುದರಿಂದಾಗಲಿ ಭಗವಂತನ ಮೇಲೆ ಏನಾಗೇನಾಪಿ ಪ್ರಕಾರೇಣ ಯಾವ ರೀತಿಯಿಂದಾಗಲಿ ಮನಸ್ಸನ್ನಿಟ್ಟರೆ ಅವರು ಉತ್ತಮವಾದಂತಹ ಗತಿಯನ್ನು ಪಡಿತಾರೆ ಎಂದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಬರ್ತದೆ ಭಾಗವತ ವೈರೇಣ ಎಂ ಶಿಶುಪಾಲ ಪೌಂಡ್ರ ಸಾಂಗಿಲಾಸೋದಾದ್ಯಂತ ಆಕೃತಿಯು ಅನುರಕ್ತ ಧಿಯಾಂ ಪುನಃ ಇದಕ್ಕೆ ಕೈಮು ಕೈಮುತಿಕ ನ್ಯಾಯ ಅಂತ ಹೇಳ್ತಾರೆ ಹಾಗಂದ್ರೆ ಇಲ್ಲಿ ಹೇಳ್ತೀನಿ ಇಲ್ಲೊಂದು ಒಂದು ಸ್ಟೇಟ್ಮೆಂಟ್ ಬರುತ್ತೆ ಭಾಗವತ ಶಿಶುಪಾಲ ಪೌಂಡ್ರ ಸಾಲ್ವ ಇತರಾದಿಗಳು ಅಂದ್ರೆ ದಂತ ವಕ್ರ ಇತ್ಯಾದಿ ಯಾರ್ಯಾರು ಹರಿದ್ವೇಷವನ್ನು ಮಾಡಿ ಹೇಗೆ ಮಾಡಿದ್ರು ಅವರು ಗತಿ ವಿಲಾಸ ವಿದೋಕನಾದ್ಯಂತ ಆಕೃತ ಧಿಯ ಶಯನಾಸನೋ ಓದ್ಕೊಂಡಿದ್ದಾರೆ ಹರಿದೇ ಆಲೋಚನೆ ಅವರಿಗೆ ಇವನೇನು ಆ ರೀತಿ ನಡೀತಾನಲ್ಲ ಇವನೇನು ಆ ರೀತಿ ಮಲಗ್ತಾನಲ್ಲ ಪ್ರತಿಯೊಂದರಿಗೂ ಹೊಟ್ಟೆ ಕೆಚ್ಚು ಆ ಹರಿಯ ಒಂದು ಚಿಂತನೆಯನ್ನೇ ಮಾಡ್ತಾನೆ ಇದೇನು ಈ ರೀತಿ ಗೋಪನ್ ಗೋಪಂದರೊಂದಿಗೆ ವರ್ತಿಸ್ತಾ ಅಲ್ಲ ಗೋಪಿಯರೊಂದಿಗೆ ಈ ರೀತಿ ವರ್ತಿಸ್ತಾ ಅಲ್ಲ ಈ ರೀತಿ ಪಾಂಡವರಿಗೆ ಮಾತ್ರ ಪಕ್ಷಪಾತವನ್ನು ವಹಿಸ್ತಾನಲ್ಲ ಶಯನಾಸನಾದೋ ಮಲ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಆದವು ಅಂದ್ರೆ ಇತ್ಯಾದಿ ಕೆಲಸ ಮಾಡ್ತಾ ಇರೋದು ಕೂಡ ಊಟ ಮಾಡ್ತಾ ಇದ್ದಾರೆ ಕಂಸ ಇತ್ಯಾದಿ ಊಟ ಮಾಡ್ತಾ ಇದ್ದಾರೆ ಅವಂದೇ ಚಿಂತನೆ ಎಲ್ಲ ಧ್ಯ ಅನ್ನುವಂಥ ಒಂದು ಶಬ್ದವನ್ನು ಉಪಕ್ಷಿಸಿದ್ದಾರೆ ಧ್ಯಾನ ಮಾಡ್ತಾ ಮಾಡ್ತಾ ಅಂತ ಆ ರೀತಿ ಧ್ಯಾನ ಆಯ್ತು ಅದು ಆ ಕೃತ ಧಿಯ ಎಂತ ಒಂದು ಶಬ್ದ ಇದು ಆ ಕೃತ ಧಿಯ ನಾವು ಯಾವುದರ ಬಗ್ಗೆ ಆಲೋಚನೆಯನ್ನ ಧ್ಯಾನವನ್ನು ಮಾಡ್ತೇವಿಯೋ ನಮ್ಮ ಚಿತ್ತವೂ ಕೂಡ ಅದೇ ಆಕೃತಿಯನ್ನು ಪಡಿತು ನಾವು ಪ್ರಾಪಂಚಿಕ ವಸ್ತುಗಳನ್ನ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮ ಮನಸ್ಸು ಕೂಡ ಆ ಪ್ರಾಪಂಚಿಕ ಒಂದು ಆಕೃತಿಯನ್ನು ಪಡಿತು ಇವರು ಹರಿದ್ವೇಷಗಳ ತಾನೆ ಇವರು ಯಾರ ದ್ವೇಷವನ್ನು ಮಾಡ್ರು ಯಾರ ಧ್ಯಾನವನ್ನು ಮಾಡ್ರು ಹರಿದ್ಯಾನವನ್ನು ಮಾಡಿದ ಮೇಲೆ ಇವರ ಚಿತ್ತ ಕೂಡ ಅದೇ ರೀತಿ ಹರಿಯ ರೂಪವನ್ನೇ ತಡ್ತಾರೆ ನೋಡಿ ಅದ್ಭುತ ಇದನ್ನು ಹೇಳ್ತಾ ಇರ್ತ ಹಾಗೆ ಮಾಡ್ತಾ ಮಾಡ್ತಾ ಸಾಮ್ಯ ನಾಪು ಆ ಹರಿಯ ಸಾಮ್ಯ ಅವನ ಲೋಕವನ ಲೋಕವೇ ಪ್ರಾಪ್ತಿಯಾಯ್ತವ ಅವನ ರೂಪವನ್ನೇ ಅವರು ಹೊಂದಿ ಹೊರಟು ಹೋಗ್ತಾರವರು ಶಿಶುಪಾಲ ಪೌಂಡ್ರ ಶಿಶುಪಾಲ ಕಾಶಿ ಇನ್ನೊಬ್ಬ ರಾಜ ಅವನಿಗೂ ಕೂಡ ಕೃಷ್ಣನಂತೆ ನಾನು ನಾನು ಕೃಷ್ಣ ಅಂತ ಅವ್ನು ಹೇಳುದು ನಾನು ವಸು ನಾನು ವಾಸುದೇವ ಅಂತ ಹೇಳ್ತಾ ಅವನು ನಿನಗೆ ನಾಲ್ಕು ಪೂಜನಾ ನನಗೂ ನಾಲ್ಕು ಪೂಜಾ ಅಂಥೇಳಿ ಅವನು ಎಕ್ಸ್ಟ್ರಾ ಎರಡು ಕೈ ಮಾಡ್ಕೊಂಡಿರ್ತಾನ ಅದರಲ್ಲೂ ಶಂಕಚಕ್ರ ಗದೆಯೆಲ್ಲ ಎಕ್ಸ್ಟ್ರಾ ಇಟ್ಕೊಂಡಿರ್ತಾನ ಇವನ್ ಬಗ್ಗೆ ಆಲೋಚನೆ ನಿಮಗೆ ಇವನ್ ರೀತಿಯಲ್ಲೇ ನಾನು ಕೃಷ್ಣ ಅಂತ ಹೇಳುದು ಇವನು ಆಯಿತು ನಿನಗೊಂದು ಗತಿ ಕಾಣಿಸ್ತೇನೆ ಬಾ ಅಂಥೇಳಿ ಯುದ್ಧ ಮಾಡಿ ಅದನ್ನ ನಾಶ ಮಾಡ್ತಾನೆ ಇವನ್ ಚಕ್ರ ಹೋಗುತ್ತೆ ಅವ್ನ ಚಕ್ರ ಹೋಗುದಿಲ್ಲ ಯಾಕಂದ್ರೆ ಆಕಸಾಮನ್ ಚಕ್ರ ಅದು ಎಷ್ಟಿದ್ರು ನಕಲಿ ನಕಲಿ ಅಸ್ಲಿ ಅಸ್ಲಿ ಪೌಂಡ್ರಕ ಸಾಲ್ವಾ ಅವನು ಇನ್ನೊಬ್ಬ ಕಾಶೀರಾಜ ಆಗಿನ ಕಾಲದಲ್ಲಿ ಅತ್ಯದ್ಭುತವಾದಂತಹ ಯುದ್ಧ ಸಾಮಗ್ರಿಗಳನ್ನ ಇಟ್ ಇಟ್ಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ ಯಾದವರ ಮೇಲೆ ಆ ವಿಮಾನ ಇರ್ತದೆ ಒಂದು ಇದರಿಂದ ಮಾಡಿದಂತಹ ಅತ್ಯಂತ ಅಭೇದ್ಯವಾದಂತಹ ಲೋಹದಿಂದ ಮಾಡಿದಂತಹ ವಿಮಾನ ಅದರಲ್ಲಿ ಅನೇಕ ಅಸ್ತ್ರಗಳಿರ್ತದೆ ಈಗಿನ ಕಾಲದಲ್ಲಿ ಏನು ಮಿಸ್ಸೈನಂತ ನೀವು ಕರಿತಿದ್ರು ಅಂತಹ ಅಸ್ತ್ರಗಳನ್ನ ಬಿಟ್ಟು ಯಾರವನನ್ನು ಕೃಷ್ಣನನ್ನ ಪೀಡಿಸ್ಬಿಡ್ತಾನ ಅದರಲ್ಲಿ ಬರ್ತದೆ ಭಾಗವ ಭಾಗವತದಲ್ಲಿ ಕೊನೆಗೆ ಕೃಷ್ಣ ಅವನನ್ನು ಅವನ ವಾಹನ ಸಮೇತ ಅವನನ್ನು ನಾಶ ಮಾಡ್ತಾನೆ ತನ್ನ ಲೋಕಕ್ಕೆ ಒಯ್ತಾನ ಸಾಲ್ವರಾಜ ದಂತವಕ್ತ ಅವನು ಕೂಡ ಈ ಶಿಶುಪಾನ ದಂತವಕ್ತ ಯಾರೋ ಅವರೇ ಹಿರಣ್ಯಕಶು ಹಿರಣ್ಯಾಕ್ಷ ಅವರೇ ರಾವಣ ಕುಂಭಕರ್ಣ ಅವರೇ ಜಯ ವಿಜಯ ಎಷ್ಟೋ ಜನ ಕಂಸನನ್ನು ಹೇಳ್ತಾರೆ ಕಂಸ ಅಲ್ಲ ಕಂಸ ಯಾಕೆ ಅವರಿಗೆಲ್ಲ ಈ ರೀತಿ ಆಯಿತು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅನೇಕ ಉತ್ತಮ ಪುಣ್ಯವನ್ನು ಮಾಡಿ ಅವರು ಭಕ್ತರಾಗಿದ್ರು ಯಾವುದೋ ಒಂದು ಕಿಂಚಿತ್ ಶಾಪದ ವಶದಿಂದ ಈ ರೀತಿ ಹರಿದಿರೂ ಕತೆ ಅವರಿಗೆ ಬಂತು ಹರಿಯಿಂದ ವಿಮುಖರಾದ ಅಷ್ಟೇ ಹೊರತು ನಿಜವಾಗಿ ಹರಿಯನ್ನು ದ್ವೇಷಿಸಲಿಲ್ಲ ಅವರು ಹೇಳ್ತಾರೆ ಅನುರಾಧ ಧಿಯಾಂ ಪುನಃ ತಿಂ ಇನ್ನು ನಿಜವಾಗಿಯೂ ಆ ಹರಿಯನ್ನು ಪ್ರೀತಿಸಿದವರ ಪಾಡೇನು ಅದೇನು ಹೇಳಬೇಕೆ ಇದು ಆ ಶಬ್ದದ ಧಾಟಿ ಈ ರೀತಿ ಆ ಸಂಸ್ಕೃತದ ಧಾಟಿ ಈ ರೀತಿ ಇವ್ರದತೆಯೇ ಹೀಗಾಯಿತು ಹರಿಯನ್ನು ದ್ವೇಷಿಸಿದವರು ಹರಿಯನ್ನು ಕಾಣಿಸಿದವರು ಹರಿಯನ್ನು ಕಂಡು ಹೆದರಿದ ಕಂಸ ಇತ್ಯಾದಿಗಳು ಅವರ ಗತಿಯೇ ಅವರಿಗೆ ಸಾಮ್ಯ ಸಿಗಬೇಕಾದ್ರೆ ಇನ್ನು ನಿತ್ಯವೂ ಹರಿಯನ್ನು ಪೂಜಿಸಿದವರ ಭಕ್ತಿಯಿಂದ ಪ್ರೀತಿಸಿದವರ ಪಾಡೇನು ಅದನ್ನು ಕೇಳ್ಬೇಕಾ ಯಾಕೆ ಕೇಳ್ತೀರಾ ಕೇಳ್ಬೇಡಿ ಅಂತ ಅದು ಅದನ್ನ ಕಿಮೂತಿಕನ ನ್ಯಾಯ ಅಂತ ಹೇಳ್ತಾರೆ ಕೈಮೂತಿಕ ನ್ಯಾಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಆ ಭಾಷೆ ಉಪಯೋಗಿಸಿದ್ದಾರೆ ಅಂದರೆ ಇದು ಭಕ್ತಿಯ ಪರಾಕಾಷ್ಠೆಯನ್ನು ಪೂರಿಸುವಂತಹ ಒಂದು ವಾಕ್ಯ ವ್ಯಾಜಶ್ಲೇಷ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಒಂದು ಮಾತಿದೆ ನಮ್ಮಲ್ಲಿ ವೇದ ಸುಳ್ಳು ಗಾದ ಸುಳ್ಳಾದರು ಅಂತ ಹೇಳಿದ್ರೆ ಇಲ್ಲ ಯಾಕೆ ಹಾಗೆ ಹೇಳಿದರು ವೇದ ಎಲ್ಲಾದರೂ ಸುಳ್ಳಾತೀತ ಸಾಧ್ಯವೇ ಇಲ್ಲ ವೇದದಲ್ಲಿ ಬರುವಂತಹ ಒಂದೊಂದು ಅಕ್ಷರವೂ ಕೂಡ ಅದಿದ್ರೂ ಹೊರಗಡೆ ಇಲ್ಲದೆ ಹೋದರೆ ಅದು ಇಲ್ಲ ಅದಕ್ಕೆ ಅಸ್ತಿತ್ವವೂ ಇಲ್ಲ ವೇದ ಸತ್ಯ ಅಷ್ಟು ಒಂದು ಇದಿದೆ ವೇದಕ್ಕೆ ಘನತೆ ಇದೆ ಅದೇ ಪ್ರಾಮಾಣ್ಯ ವೇದ ಹೇಳಿಕೊಂಡ್ರೆ ಮುಗೀತು ಬೇರೆ ಎಲ್ಲ ಪ್ರಮಾಣಗಳು ಓಡಿ ಹೋಗ್ತದೆ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಇತ್ಯಾದಿ ಪ್ರಮಾಣಗಳು ಓಡೋಗ್ತವೆ ವೇದದಲ್ಲಿ ಹೇಳಿದೆ ಅಂದರೆ ಮುಗೀತು ಅಷ್ಟು ಸತ್ಯ ವೇದ ಸುಳ್ಳಾದ ರೂ ಅಂತ ಹೇಳ್ಬಿಡ್ತಾರಲ್ಲ ಯಾಕೆ ಅಂದರೆ ಗಾದೆಯ ಒಂದು ವೈಶಿಷ್ಟ್ಯ ಒಂದು ಎತ್ತು ಹೇಳಲಿಕ್ಕೆ ಇದನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅದು ಹೇಳುವಂಥ ಒಂದು ಶೈಲಿ ಅದು ಹೇಳುವಂಥ ಒಂದು ಶೈಲಿ ಅದಕ್ಕೆ ವ್ಯಾಜಸ್ತುತಿ ಅಂತ ಹೇಳ್ತಾರೆ ಒಂದನ್ನು ನಿಂದೆ ಮಾಡುವ ಒಂದು ನೆಪದಲ್ಲಿ ಇನ್ನೊಂದನ್ನು ಹೊಗಳುವಂತಹ ಒಂದು ರೀತಿ ಹೇಳುವಂತಹ ಶೈಲಿಯಲ್ಲಿ ಹಾಗೆ ಹಾಗೆ ಹೇಳಿದ್ದಾರೆ ಭಕ್ತಿಯ ಒಂದು ಉತ್ಪ್ರೇಕ್ಷೆಯನ್ನ ಅಲ್ಲಿ ಹೇಳಿದ್ದಾರೆ ಈಗ ಇಲ್ಲಿ ಇನ್ನೊಂದು ತಮಾಷೆ ಇದೆ ಅಸ್ಮಿನ್ ಅಂತ ಹೇಳಿದ್ರು ಸಾಥು ಅಸ್ಮಿನ್ ಅಂತ ಇವನಲ್ಲಿ ಅಂತ ಹೇಳೋದು ಅವನಲ್ಲಿ ಅಂತ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಕೇಳಬಹುದಿತ್ತು ಯಾಕೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಹದಿನೇಳನೇ ಅಧ್ಯಾಯದ ಇಪ್ಪತ್ತ ಐದನೇ ಇಪ್ಪತ್ಮೂರನೇ ಶ್ಲೋಕ ಬರುತ್ತೆ ಬ್ರಹ್ಮನನ್ನ ಮೂರು ಹೆಸರುಗಳಿಂದ ಕರೀತಾರಂತೆ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ವೃತಃ ಅಂತ ಬ್ರಹ್ಮನಿಗೆ ಮೂರು ಹೆಸರು ಅಂತ ಏನದು ಆ ಪರಮಾತ್ಮನಿಗೆ ಮೂರು ಹೆಸರು ಓಂ ಟತ್ ಸತ್ ಅಂತ ಮೂರ ಹೆಸರು ಯಾವ ಹೆಸರು ಬೇಕೋ ಕರಿಬಹುದಿಲ್ಲ ಓಂ ಅಂತ ಹೇಳಿದ್ರು ಏನಂತ ಹೇಳ್ತಾನೆ ತತ್ ಅಂತ ಹೇಳಿದ್ರು ಏನ್ಮಗು ಅಂತಾನೆ ಸತ್ತು ಅಂತ ಹೇಳಿದ್ರು ಏನು ಮಗು ಅಂತ ಹೇಳ್ತಾನೆ ಅದು ವೇದಗಳಲ್ಲಿ ಹೇಳಿರುವಂತಹ ಹೆಸರು ಇನ್ನು ಪುರಾಣಗಳಲ್ಲಿ ಅನೇಕ ಹೆಸರು ಇದೆ ವಿಷ್ಣು ಶಾಸ್ತ್ರ ಅದಕ್ಕೆ ಸಾಕ್ಷಿ ಓಂ ತತ್ಸಿಧಿ ನಿರ್ದೇಶು ಅದರಲ್ಲಿ ತತ್ ಅನ್ನುವಂಥ ಒಂದು ಪದ ಇತ್ತು ತತ್ ಅಂದ್ರೆ ಅದು ಅಂತ ಬ್ರಹ್ಮನಿಗೆ ಅದು ಅಂತ ಹೆಸರು ಇತ್ತು ಯಾಕೆ ಅದು ಅಂತ ಹೆಸರು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಅನೇಕ ನಾವು ರೂಪಗಳನ್ನು ನೋಡ್ತೇವೆ ಬ್ರಹ್ಮನ ರೂಪಗಳು ಕೃಷ್ಣನಾಗಿ ವಿಷ್ಣುವಾಗಿ ಶಿವನಾಗಿ ದುರ್ಗೆಯಾಗಿ ಇತ್ಯಾದಿ ಹಲವು ರೂಪಗಳಲ್ಲಿ ಜನರು ಪೂಜಿಸ್ತಾ ಇದ್ದಾರೆ ಅದೇ ಪರಮ ಭಕ್ತಿಯಿಂದ ಪೂಜಿಸ್ತಾ ಇದ್ದಾರೆ ಆ ಬ್ರಹ್ಮನ ವಿವಿಧ ರೂಪಗಳನ್ನು ರೂಪೋ ರೂಪೋ ಪ್ರತಿ ರೂಪೋ ಬಭೂಬ ಅಂತ ಹೇಳಿ ಹೇಳ್ತಾರೆ ಉಪನಿಷತ್ತು ಪ್ರತಿಯೊಂದು ರೂಪದಲ್ಲೂ ಹೊಕ್ಕು ಅವನೇ ಕಾಣಿಸ್ತಾ ಇದ್ದಾನೆ ಅಂತ ಪೂಜಿಸುವಂತ ರೂಪದಲ್ಲಿ ಹೀಗೆ ಹೇಳ್ಬಿಟ್ರೆ ಈಗ ಇವನಲ್ಲಿ ಅಂತ ಹೇಳಿಬಿಟ್ಟು ಕೃಷ್ಣನಲ್ಲಿ ಅಂತ ಹೇಳಿದ್ರೆ ಶಿವನ ಭಕ್ತರು ಓಡೋಗ್ತಾರೆ ನಮಗೆಲ್ಲ ಸಾಕು ಅಥವಾ ಶಿವನಲ್ಲಿ ಅಂತ ಹೇಳಿದ್ರೆ ಕೃಷ್ಣನ್ ಭಕ್ತರು ಓಡೋಗ್ತಾರೆ ಇದು ನಮಗಲ್ಲ ದುರ್ಗೆಯಲ್ಲಿ ಅಂತ ಹೇಳಿದ್ರೆ ಇಬ್ರು ಓಡೋಗ್ತಾರೆ ದುರ್ಗೆ ಭಕ್ತರು ಮಾತ್ರ ಕೂತ್ಕೊಡ್ತಾರೆ ಇದು ನಮ್ದು ಮಾತ್ರ ಅಂತ ಆದ್ರೆ ನಾರದ್ರಿಗೆ ಅದು ಇಷ್ಟ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ನಿರ್ದಿಷ್ಟವಾದ ರೂಪವಿಲ್ಲ ಅವನವನ ಭಕ್ತದ ಮನದ ರೂಪವನ್ನ ಅವನು ಹೊಂದುತ್ತಾನ ಆತ ಅವನನ್ನ ಕೃಪೆ ಮಾಡಲಿಕ್ಕೆ ಆಯಾ ಒಂದು ರೂಪದಲ್ಲಿ ಬರ್ತಾನೆ ಹಾಗೆಯೇ ಇಲ್ಲಿ ಸರ್ವನಾಮವನ್ನು ಬಳಸಿದ್ದಾರೆ ಅವನಲ್ಲಿ ಹಾಗಿದ್ರೆ ಸರ್ವನಾಮವನ್ನು ಬಳಸಿದ್ದಾರೆ ಅಂತಾಯಿತು ಅವನಲ್ಲಿ ಅಂತಲೇ ಹೇಳಬಹಲಿ ತಪ್ಪಂತೆ ಉಪಯೋಗಿಸ್ತೀವಿ ಇವನಲ್ಲಿ ಅಂತ ಯಾಕೆ ಹೇಳ್ಬೇಕು ಅಂದರೆ ಇಬ್ರು ನೀನ್ ನಿಮ್ಮತ್ರ ಇರ್ತಾರೆ ನೀವು ಒಬ್ರ ಹತ್ರ ಮಾತಾಡ್ತಾ ಇರ್ತೀರ ಇನ್ನೊಬ್ಬ ಅದು ನಿಂತಿರ್ತಾನ ಇನ್ನೊಬ್ಬ ಬರ್ತಾನ ಒಬ್ಬೊಂದು ಪ್ರಶ್ನೆ ಕೇಳ್ತಾನೆ ಅವನ ನ್ಯಾಯ ನೀನು ಇಲ್ಲಿ ಸೇರಿಸ್ಕೊಳ್ಳಲಿಲ್ಲ ಅಂತ ಕೇಳ್ತಾನ ಹಾಗೆ ನೀವು ಹೇಳ್ತೀರ ಉತ್ತರ ಅವನು ಬೇರೆಯವನು ಇವನು ನನಗೆ ಹತ್ತಿರದವನು ಈ ಅವನೂತಿ ಹೇಗೆ ಯಾವಾಗ ಬೆಳೆಸ್ತೀರ ನೀವು ದೂರದಲ್ಲಿರುವಂಥ ವ್ಯಕ್ತಿ ಬಳಸ್ತಾ ಇದ್ದಾರೆ ಇವನು ಯಾವಾಗ ಬಳಸ್ತೀರಾ ಹತ್ತಿರದಲ್ಲಿರುವಂಥ ವ್ಯಕ್ತಿ ಬೆಳೆಸ್ತಾ ಇದ್ದಾರೆ ಇಲ್ಲಿ ಹಾಗೆ ಬಳಸಿರಬೇಕು ಅವನು ಅನ್ಬಿಟ್ರೆ ಮುಂದೆ ಹೇಳಿದಾರೆ ಅವನು ಅಂತ ಆದ್ರೆ ಇಲ್ಲಿ ಮೊಟ್ಟ ಸೂತ್ರದಲ್ಲಿ ಹಾಗೆ ಹೇಳ್ಬಾರ್ದು ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇವನಲ್ಲಿ ಅಂತ ಯಾಕಂದ್ರೆ ಪರಮಾತ್ಮ ಎಲ್ಲರಿಗೂ ಹತ್ರವಾಗಿರ್ತಕ್ಕಂಥ ನಿಮ್ಮ ಬಂಧು ಬಾಂಧವರು ಕೂಡ ನಿಮಗಿಂತ ದೂರ ಪರಮಾತ್ಮನಿಗಿಂತ ದೂರ ಆದರೆ ಪರಮಾತ್ಮ ನಿಮ್ಮ ಅತ್ಯಂತ ಹತ್ತರೆ ಅತ್ಯಂತ ಹತ್ತರ ಎಲ್ಲರಿಗಿಂತ ಹತ್ತ ನಿಮ್ಮ ಬಂಧು ಬಾಂಧವರ ಒಟ್ಟಿಗೆ ನೀವು ಒಡನಾಟ ಆಡಬೇಕಾದ್ರೂ ಕೂಡ ಅವನ ಪರ್ಮಿಷನ್ ಇದ್ದರೆ ಮಾತ್ರ ಒಡನಾಟ ಆಗ ಸಾಧ್ಯ ಅವನ ಪರ್ಮಿಷನ್ ಇಲ್ಲ ಅಂದರೆ ಆಗೋದಿಲ್ಲ ನೀವು ಶವ ಅವನು ಎಸ್ ಅಂತ ಹೇಳಿದ್ರೆ ನೀವು ಆಗೋದಿಲ್ಲ ಓಡ್ದಿದ್ದಿಲ್ಲ ಹಾಗೆ ಅಂತಹ ಒಂದು ನಿಕಟ ಸಂಬಂಧ ಇದೆ ಅತ್ಯಂತ ನಿಕಟ ಭಗವಂತ ಅದಕ್ಕೋಸ್ಕರ ಇವನಲ್ಲಿ ಅಂತ ಅಲ್ಲಿ ಹೇಳಿದ್ದಾರೆ ಅಥವಾ ಇದರಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿ ಇನ್ನು ಇನ್ನೊಂದು ಹೇಳ್ತಾರೆ ಪರಮ ಪ್ರೇಮ ರೂಪ ಇದರಲ್ಲಿ ಮೂರು ಶಬ್ದವನ್ನು ಒಟ್ಟು ಸಮಾಸ ಮಾಡಿದ್ದಾರೆ ಒಂದು ಏನಪ್ಪಾ ಅಂತ ರೂಪ ಅಂದ್ರೆ ಈ ಆಕಾರದನ್ನು ಅದು ಹೇಳಲಿಕ್ಕೆ ಬರೋದಿಲ್ಲ ಯಾವ ಆಕಾರ ರೀ ಅಂತ ನೀವು ಕೇಳ್ತೀರ ಪ್ರೇಮದ ಆಕಾರ ಅಂತ ಹೇಳಿದ್ರೆ ಈಗ ಭಗವಂತನಿಗೆ ಆಕಾರವೇ ಇಲ್ಲ ಅಥವಾ ಭಕ್ತಿಗೆ ಆಕಾರವೇ ಇಲ್ಲ ಅದು ಅಬ್ಸ್ಟ್ರಾಕ್ಟರ್ ಇದನ್ನು ನಿಮ್ಗೆ ತಿಳಿಸೋದು ಹೇಗೆ ಇದನ್ನು ನಿಮಗೆ ತಿಳಿಸೋದು ಹೇಗೆ ಯಾವುದೇ ಕಣ್ಣಿಗೆ ಕಾಣಿಸಿದಂತಹ ಮನಸ್ಸಿಗೆ ಗೋಚರಿಸಿದಂತಹ ವಿಷಯವನ್ನು ನಿಮಗೆ ತಿಳಿಸೋದು ಹೇಗೆ ಎಲ್ಲ ಋಷಿಗಳು ಉಪನಿಷತ್ತುಗಳೂ ಕೂಡ ಇದೇ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಸಣ್ಣ ಉದಾಹರಣೆ ನಿಮಗೆ ಕೊಡ್ತೇನೆ ಕೈತರಿಯ ಉಪನಿಷತಿ ಬರೋಣ ಅಲ್ಲಿ ಒಂದು ಸಣ್ಣ ಪ್ರಶ್ನೆ ಹೇಳ್ತದೆ ಒಂದು ಪ್ರಶ್ನೆ ಏನಂದ್ರೆ ತಂದೆ ಮಗನಿಗೆ ಹೇಳ್ತಾನೆ ಗುರು ಮಗನಿಗೆ ಹೇಳ್ತಾನೆ ಬ್ರಹ್ಮ ಆನಂದ ಸ್ವರೂಪ ಅಂತ ಪರಮಾನಂದ ಸ್ವರೂಪ ಅಂತ ಅಲ್ಲಿ ಅದಕ್ಕೆ ಆನಂದ ಮೀಮಾಂಸೆ ಅಂತಲೇ ಅನಿಸುತ್ತೆ ಮಗಟ್ಟತ ಅಪ್ಪ ಹಾಗಿದ್ರೆ ಆ ಬ್ರಹ್ಮಂದ ಅಂದ್ರೆ ಹೇಗಿರುತ್ತೆ ಅಂತ ಅಂದ್ರೆ ಹೇಗಿರುತ್ತೆ ಬ್ರಹ್ಮಾನಂದ ಬ್ರಹ್ಮಾನಂದ ಥರ ಇರುತ್ತೆ ಅಂತ ಅಪ್ಪ ಹೇಳಬೋದಿತ್ತು ಆ ಹೇಳಿದಿದ್ರೆ ಮಗ ಹೌದಾ ಬ್ರಹ್ಮಾನಂದ ಬ್ರಹ್ಮಾನಂದ ಥರ ಇರ್ತಾ ಆಯ್ತು ಅಷ್ಟೇ ಅಲ್ಲಿ ಕಮ್ಯುನಿಕೇಶನ್ ಆಗಲ್ಲ ಅವನು ಹೇಳ್ದ ಇವನು ಹೂ ಅಂದ ಓಲೆ ಬಸ್ ಅಂತರ ಹೀನಂದ तुल्सू अब तेल्ताने आगचक नो हेग्तानेन युवा साधु युवा ध्याक आशिष्टो दृिष्टो बलिष्ठ मगन कल ಮಗು ನೀವೊಂದು ಆಲೋಚನೆ ಮಾಡ ಒಬ್ಬ ಯುವಕ ಇರ್ತಾನೆ ತಿಳ್ಕೊಂಡು ಒಬ್ಬ ಯುವಕ ಸ್ಟ್ರಾಂಗಾಗಿರ್ತಾನೆ ಯುವ ಸ್ಯಾತ್ ಸಾಧು ಅವನ ಎಂತಹ ಯುವಕ ಎಲ್ಲ ಸದ್ಗುಣಗಳು ಅವನಲ್ಲಿದೆ ದುಷ್ಟು ದುರ್ಗುಣ ಒಂದೂ ಎಲ್ಲ ಸದ್ಗುಣ ಇದೆ ಸಾಧು ಹ್ಞೂ ಯುವ ಅವನೆಂತವನು ಶ್ರೋತ್ರಿಯ ಬ್ರಹ್ಮನಿಷ್ಠ ಆಮೇಲೆ ಆಸಿಷ್ಠೋ ಅವನು ಅತ್ಯಂತ ಆಸೆ ಇದೆ ಅದು ಭೋಗಿಸ್ಬೇಕು ಇದು ಭೋಗಿಸ್ಬೇಕು ಇಡೀ ಪೃಥ್ವೇನಿಗೆ ಹೊಂದಬೇಕು ಅಂತ ಕೇವಲ ಆಸೆ ಇದೆಯೋ ದೃಢಿಷ್ಟೋ ಅತ್ಯಂತ ದೃಢ ತುಂಬು ಯುವಕ ಅಂತ ಆತ ದೃಢಿಷ್ಟೋ ಭೋಗ ಕೊಟ್ಟರೆ ಅನುಭವಿಸುವಂತಹ ಸಾಮರ್ಥ್ಯ ಅವನಲ್ಲಿದೆ ಅವನು ಮುದುಕನಲ್ಲ ಬಲಿಷ್ಠ ಬಲಿಷ್ಠ ಬಲಿಷ್ಠ ಎಲ್ಲ ಭೋಗಗಳನ್ನು ಭೋಗಿಸುವಂತ ಸಾಮರ್ಥ್ಯ ಇದೆ ಹಾಗಿದ್ರೆ ಸಾಮರ್ಥ್ಯ ಇದೆ ಭೋಗ ಇಲ್ವಾ ತೇಂ ತೇಯಂ ಪೃಥ್ವೀ ಸರ್ವ ಇಲ್ಲ ಇಡೀ ಪೃಥ್ವಿಯ ಒಂದೇ ತಿಳ್ಕೊ ಕಲ್ಪಿಸು ಇಡೀ ಪೃಥ್ವಿಯ ಒಂದೇ ಬರೀ ಜಮೀನು ತಗೊಂಡ್ರೆ ಏನ್ ಮಾಡೋದು ಇಲ್ಲ ಇಲ್ಲ ಜಮೀನಲ್ಲ ಕೇಳಿಲ್ಲ ವಿತ್ತ ಸಂಪತ್ತು ಈ ಪೃಥ್ವಿಯಲ್ಲಿ ಏನೇನು ಸಂಪತ್ತು ಇದೆಯೋ ರಾಜ್ಯ ಇದೆಯೋ ಭೋಗ ಇದೆಯೋ ವಸ್ತುಗಳಿದೆಯೋ ಹೋಗಿಸುವಂತ ವಸ್ತು ಎಲ್ಲ ಹಂದೇ ಅವನು ಅದಕ್ಕೆ ಸ್ವಾಮಿ ಮತ್ತು ತಿಳ್ಕೊ ಏ ತಿಳ್ಕೊ ಎಷ್ಟು ಖುಷಿಯಾಗಿತ್ತು ಎಷ್ಟು ಖುಷಿಯಾಗುತ್ತೆ ಅದರಿಂದ ಪೂರ್ಣನಾಗಿದ್ದಾನೆ ಸ ಏಕೋಮಾನುಷ ಆನಂದ ಇದನ್ನೇ ಒಂದು ಮನುಷ್ಯನ ಆನಂದ ಅಂತ ಕರೀತಾರೆ ಅರ್ಥ ಆಯ್ತಾ ಆಯ್ತು ಅಪ್ಪ ಆಯ್ತು ಗುರುಗಳ ಈಗ ಇದೇ ನಿನ್ನ ಮಾನ ಸ್ಕೇಲ್ ಒಂದು ಸ್ಕೇಲ್ ಈ ಸ್ಕೇಲ್ನ ತಗೋ ತಗೊಂಡೆ ಏನ್ ಮಾಡಬೇಕು ಬಾಯಿ ಹೇಳ್ತೀನಿ ಈಗ ಈ ಸ್ಕೇಲನ್ನ ನೂರು ಸಲ ಹಾಕಿ ಈ ಸ್ಕೇಲನ್ನು ನೂರು ಸಲ ಹಾಕಿ ನೂರು ಸಲ ಹಾಕಿದ್ರೆ ಏನಾಗುತ್ತೆ ಅಂದರೆ ನೂರು ಮಾನುಷ ಆನಂದಗಳನ್ನು ಒಟ್ಟು ಹಾಕಿದ್ರೆ ಒಂದು ಮನುಷ್ಯ ಗಂಧರ್ವ ಆನಂದಕ್ಕೆ ಸಮಾನ ಕೇಳ್ಕೊಡ್ತಾವೆ ಈಕ್ವಲ್ ಮಾಡುವಂತ ಗಣಿತ ಆಗ ಒಂದು ಕಲ್ಪನೆ ಬರ್ತೋ ಇಲ್ವಾ ಹೌದು ಮೂರು ಮಾನುಷ ಇಂತಹ ಮೂರು ಮಾನುಷ್ಯ ಆನಂದಗಳನ್ನು ಹೊಟ್ಟಿ ಹಾಕಿದ್ರೆ ಒಂದು ಮನುಷ್ಯ ಗಂಧರ್ವ ಆನಂದ ಮನುಷ್ಯ ಗಂಧರ್ವ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮನುಷ್ಯರೇ ಒಳ್ಳೆಯ ಪುಣ್ಯ ಕೆಲಸಗಳನ್ನು ಮಾಡಿ ಗಂಧರ್ವ ಶರೀರವನ್ನು ಹೊಂದಿರತಕ್ಕಂತಹ ಒಂದು ದೇಹ ಅದಕ್ಕೆ ಮನುಷ್ಯ ಗಂಧರ್ವ ಅಂತ ಹೇಳ್ತಾರೆ ಆ ಜೀವವಿಲ್ಲದೆ ಅದು ಒಂದು ಮನುಷ್ಯ ಗಂಧರ್ವ ಆನಂದ ಸಿಗ್ತಾ ಸ್ಕೇಲ್ ಸಿಕ್ತಾ ಹಾ ಸಿಕ್ತು ಅಪ್ಪ ಸಿಕ್ತು ಗುರುಗಳೇ ಈಗ ಅದನ್ನು ಇಂಟು ನೂರು ಮಾಡು ಅದನ್ನು ಇಂಟು ನೂರು ಮಾಡು ಅಂತ ಹೇಳ್ದರೆ ನೂರು ಮನುಷ್ಯ ಗಂಧರ್ವ ಆನಂದ ಮಾಡಿದೆ ಇಸಿಕೊಳ್ತು ಹಾಕು ಈಸಿ ಕೊಲ್ಟು ಹಾಕಿದೆ ಅಪ್ಪ ಈಗ ಅದು ಒಂದು ದೇವ ಗಂಧರ್ವ ಆನಂದಕ್ಕೆ ಸಮಾನ ಅಂತ ಹೇಳಿದೆ ಈ ನೂರು ಮನುಷ್ಯ ಗಂಧರ್ವ ಆನಂದಗಳು ಒಂದು ದೇವಗಂಧರ್ವ ಆನಂದಕ್ಕೆ ಸಮಾನ ಅದೊಂದು ಜೀವಿ ದೇವ ಗಂಧರ್ವ ಆನಂದ ಅಂದ್ರೆ ಹುಟ್ಟು ತಾಲೆ ಗಂಧರ್ವವಾಗಿ ಹುಟ್ಟತಕ್ಕಂಥದ್ದು ಕರ್ಮ ಮಾಡಿ ಹುಟ್ಟತಕ್ಕಂಥದ್ದಲ್ಲ ಹುಟ್ಟು ತಾಲೆ ಅಂತ ಹೇಳ್ತಾರವರು ಹುಟ್ಟು ತಾಲೆ ಇದ್ರಕ್ಕಿದ್ದ ಹಾಗೆ ಗಂಧರ್ವವಾಗಿ ಹುಟ್ಟುತ್ತಾರೆ ಅದು ಒಂದು ದೇವ ಗಂಧರ್ವ ಆನಂದ ಆಯ್ತಾ ಈಗ ಕಲ್ಪನೆ ಆಯ್ತಾ ಆಯ್ತು ಅಪ್ಪ ಆಯ್ತು ಗುರುಗಳೇ ಈಗ ಅದನ್ನ ಇಂಟು ನೂರು ಮಾಡು ಆ ನೂರು ದೇವ ಆನಂದ ಈಜಿಕೊ ಮಾಡು ಈಜ್ ಈಕ್ವಲ್ ಟು ಏನೀಗ ಒಂದು ಪಿತೃ ಆನಂದಕ್ಕೆ ಸಮಾನ ಇದೆ ಪಿತೃದೇವತೆ ಅಂತ ನಾವೇನು ಕರಿತೇವಿಯೋ ಚಿರಕಾಲ ವಾಸದಂತಹ ಪಿತೃದೇವತೆಗಳು ಆ ಒಂದು ಪಿತೃದೇವತೆಗಳ ಆನಂದಕ್ಕೆ ಈ ನೂರು ದೇವಗಂಧರ್ವ ಆನಂದ ಸಮಾನ ಈಸಿಕೊಳ್ತು ಮಾಡಿದ್ಯಾ ಕಪ್ಪನೆ ಬಂತ ಬಂತು ಹೀಗೆ ಹೋಗ್ತಾನೆ ಆಮೇಲೆ ಹೇಳ್ತಾನೆ ನೂರು ಪಿತೃ ಆನಂದಗಳು ಒಂದು ಆಜಾನಜ ದೇವತೆಗಳ ಆನಂದಕ್ಕೆ ಸಮಾನ ಅದೊಂದು ದೇವತೆಗಳು ಅಂದರೆ ಸ್ಮಾರತ ಕರ್ಮಗಳನ್ನ ಮಾಡಿ ಇಲ್ಲಿ ಸ್ಮಾರ್ಥ ಕರ್ಮಗಳನ್ನು ಮಾಡಿ ಆ ಪುಣ್ಯದಿಂದ ಅವರಿಗೆ ದೇವತೆಗಳ ಶರೀರ ಸಿಗ್ತದಂತೆ ಅದು ಅವರಿಗೆ ಆಜಾನಜ ದೇವ ದೇವತೆಗಳು ಅಂತ ಹೆಸರು ಈ ನೂರು ಪಿತೃಗಳ ಆನಂದವು ಆ ಒಂದು ಆಜಾನಜ ದೇವತೆಗಳ ಆನಂದಕ್ಕೆ ಸಮಾನ ಆಗ ಸ್ವಲ್ಪ ಕಲ್ಪನೆ ಬಂತು ಇನ್ನೂ ಹೋಗ್ತಾ ಸೂಕ್ಷ್ಮವಾಗಿ ಹೋಗ್ತಾ ಇದ್ದಾನೆ ಇಂಟು ಇಂಟು ಹಾಕೊಂಡು ಹೋಗ್ತಾ ಇದ್ದಾನೆ ಹೀಗೆ ನೂರು ಆಜಾನ ಜ ದೇವತೆಗಳ ಆನಂದ ಒಂದು ಕರ್ಮದೇವತೆಗಳ ಆನಂದ ಆಗುತ್ತೆ ಅಂದರೆ ಯಾರು ಯಜ್ಞಿಯಾಗಾದಿಗಳನ್ನು ಮಾಡಿ ದೇವತೆಗಳ ಶರೀರವನ್ನು ಪಡೆದಿರ್ತಾರೋ ಅವರಿಗೆ ಕರ್ಮದೇವತೆಗಳು ಅಂತ ಹೆಸರು ಸೋಮಯಾಗ ಅಗ್ನಿಹೋತ್ರಾದಿಗಳು ದರ್ಶಪೂರ್ಣ ಮಾಸಾದಿ ಇತ್ಯಾದಿ ಯಜ್ಞಗಳನ್ನು ಮಾಡಿ ಮಾಡಿ ಅವರ ಶರೀರದಲ್ಲಿ ಒಂದು ಮನಸ್ಸಿನಲ್ಲಿ ಒಳಗಡೆ ಹೃದಯದಲ್ಲಿ ಅಪೂರ್ವ ಅಂತ ಹೇಳಿ ಒಂದು ಉತ್ಪತ್ತಿ ಆ ಅಪೂರ್ವ ಅವರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ದೇವತೆ ಮಾಡುತ್ತೆ ಆಗ ಅವರು ಕರ್ಮದೇವತೆಗಳು ಅಂತ ಹೆಸರೋರು ಒಂದು ಕರ್ಮ ದೇವತೆಗಳ ಆನಂದಕ್ಕೆ ಸಮಾನ ಈಗ ಅರ್ಥ ಆಯ್ತಾ ಅರ್ಥ ಆಯ್ತೋ ತಾಳೋ ಇನ್ನು ನಿಲ್ಲಿಸ್ತಾ ಇಲ್ಲ ಇನ್ನು ಮುಂದಕ್ಕೆ ಹೋಗ್ತೀನಿ ನಾನು ಈ ನೂರು ಕರ್ಮ ದೇವತೆಗಳ ಆನಂದವು ಒಂದು ದೇವತೆಯ ಆನಂದ ಅಂತ ಹೇಳ್ತಾನೆ ಇದ್ಯಾರ ದೇವತೆಗಳು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಅಯೋ ಯಾವ ಕರ್ಮವನ್ನು ಮಾಡದೆ ಬ್ರಹ್ಮನ ಆದಿಸೃಷ್ಟಿಯಲ್ಲೇ ಉತ್ಪತ್ತಿಯಾದಂತಹ ದೇವತೆಗಳು ವಸುಗಳು ಅಷ್ಟ ವಸು ದ್ವಾದಶ ರುದ್ರರು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಇವರೆಲ್ಲ ಮೂವತ್ತ್ ಮೂರು ದೇವತೆಗಳು ಈ ದೇವತೆಗಳಿಗ ಒಂದು ದೇವತೆಗಳ ಆನಂದಕ್ಕೆ ಈ ನೂರು ಕರ್ಮ ದೇವತೆಗಳ ಆನಂದ ಸಮಾನ ಮುಗಿತಾ ಇಲ್ಲ ಮುಗಿದಿಲ್ಲ ಹೇಳ್ತೇನೆ ತಾಳು ಅಂತ ನೀನು ಕೇಳಿದೆ ಅಲ್ಲ ಪ್ರಶ್ನೆ ಅದಕ್ಕೆ ಪೂರ್ಣ ಉತ್ತರ ಕೊಡುವ ತನಕ ನಾನು ನಿಲ್ಲಿಸೋದಿಲ್ಲ ಹೀಗೆ ನೂರು ದೇವತೆಗಳ ಆನಂದ ಒಂದು ಇಂದ್ರನ ಆನಂದಕ್ಕೆ ಸಮಾನ ನೋಡಿ ಎಷ್ಟು ಆನಂದ ಮನುಷ್ಯ ಆನಂದವನ್ನೇ ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಅದು ಯುವಕನಾಗಿರಬೇಕಂತೆ ಇಡೀ ಪೃಥ್ವಿ ಅವನಿಗಂತೆ ಇಷ್ಟಾದ ಪೃಥ್ವಿ ಅನ್ನೋ ಮುದುಕ ನಾನು ಹಿಂಗೆ ಕೂತ್ಕೊಂಡ್ರೆ ಉಪಯೋಗ ಇಲ್ವಂತೆ ಆ ಸಿಡಿಷ್ಠೋ ಬಲಿಷ್ಠ ಆಗಿರ್ಬೇಕಂತೆ ಮನುಷ್ಯ ಆನಂದವನ್ನು ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ ಈಗಿನ ಸಮಾಜದಲ್ಲಿ ನಮಗೆ ಇನ್ನು ಬ್ರಹ್ಮವನ್ನು ಕಲ್ಪಿಸುವುದು ಹೇಗೆ ಅದಕ್ಕೂ ಒಂದು ಸ್ಕೇಲ್ ಕೊಟ್ಟಿದ್ದಾರೆ ಸ್ಕೇಲ್ನ ಮಾಡ್ತಾ ಹೋಗೋಣ ಏನಿದೆ ನೂರು ಇಂದ್ರನ ಆನಂದ ಒಂದು ಬೃಹಸ್ಪತಿಯ ಆನಂದಕ್ಕೆ ಸಮಾನವಾಗಿರ್ತದಂತೆ ಬೃಹಸ್ಪತಿ ದೇವತೆಗಳ ಗುರು ಹಾಗೆ ನೂರು ಬೃಹಸ್ಪತಿಗಳ ಆನಂದ ಒಂದು ಪ್ರಜಾಪತಿಯ ಆನಂದಕ್ಕೆ ಸಮಾನವಾಗಿರ್ತದೆ ಬ್ರಹ್ಮ ಪ್ರಜಾಪತಿ ಆನಂದಕ್ಕೆ ಸಮಾನವಾಗಿರ್ತದೆ ಹಾಗೆ ಒಂದು ನೂರು ಪ್ರಜಾಪತಿಯ ಆನಂದ ಒಂದು ಬ್ರಹ್ಮನ ಆನಂದಕ್ಕೆ ಸಮಾನವಾಗಿರ್ತದೆ ಬ್ರಹ್ಮ ಆನಂದಕ್ಕೆ ಸಮಾನ ಎಲ್ಲ ಊಹಿಸ್ಲಿಕ್ಕೂ ಸಾಧ್ಯವಿದೆಯಾ ಅಲ್ಲಿಯೇ ಮುಗಿದೋಗುತ್ತೆ ಅದು ಸ್ಕೇಲ್ ಆದರೆ ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಕಲ್ಪಿಸ್ಕೊಳ್ಳಿ ಅಂತ ಎಷ್ಟು ಸಾಧ್ಯವೋ ಅಷ್ಟು ಅಂತ ಅಟ್ಲೀಸ್ಟ್ ಕೊನೆಗಾಗೂ ಓ ಅದಕ್ಕಿಂತಲೂ ಅದಕ್ಕಿಂತಲೂ ಮೀರಿದ್ದು ಅದಕ್ಕಿಂತಲೂ ಮೀರಿದ್ದು ಅದಕ್ಕಿಂತಲೂ ಮೀರಿದ್ದು ಅದಕ್ಕಿಂತಲೂ ಮೀರಿದ್ದು ಅಂತ ಹೇಳಿ ನಮ್ಮ ಕಲ್ಪನೆಗೆ ಬರ್ತಲ್ಲ ಆ ಒಂದು ಟೆಕ್ನಿಕ್ ಅನ್ನು ಇಲ್ಲಿ ಹಾಕಿದ್ದಾರೆ ಪಾರಾತ ಅನ್ನುವಂಥ ಶಬ್ದ ಪ್ರೇಮ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇತ್ತು ಯಾಕೆ ಅಂತ ಹೇಳಿದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ನಾವು ಪ್ರತಿನಿತ್ಯವೂ ನೋಡ್ತಾ ಇದ್ದೇವೆ ತಂದೆಗೆ ಮಗನ ಮೇಲೆ ಇರ್ತಕ್ಕಂಥ ಪ್ರೀತಿ ತಾಯಿಗೆ ಮಗನ ಮೇಲೆ ಇರ್ತಕ್ಕಂಥ ಪ್ರೀತಿ ಸತಿಗೆ ಪತಿಯ ಮೇಲೆ ಇರತಕ್ಕಂತಹ ಪ್ರೀತಿ ಪತಿಗೆ ಸತಿಯ ಮೇಲೆ ಇರತಕ್ಕಂತಹ ಪ್ರೀತಿ ವಿಷಯಿಗೆ ವಿಷಯಗಳ ಮೇಲೆ ಇರತಕ್ಕಂತಹ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಇರತಕ್ಕಂತಹ ಸಂಪತ್ತಿನ ಮೇಲೆ ಇರತಕ್ಕಂತಹ ಪ್ರೀತಿ ಇದರಲ್ಲಿ ಸಾಮಾನ್ಯ ಪ್ರೀತಿ ಈ ಪ್ರೀತಿಯನ್ನು ನಾವು ನೋಡಿದ್ದೇವೆ ಈಗ ಇದರ ಒಂದು ಸ್ಕೇಲ್ನಲ್ಲೇ ಹೇಗೆ ಆ ಭಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅದನ್ನು ಹೇಳ್ತಾ ಇದ್ದಾರೆ ನೋಡಿ ಈ ಸಾಮಾನ್ಯ ಭಕ್ತಿ ಏನ್ ನೋಡ್ತೇವಿಯೋ ಅದಕ್ಕೆ ಪರಮ ಅಂತ ಹೇಳಿ ಒಂದು ಅಬ್ಜೆಕ್ಟಿವ್ ಸೇರಿಸ್ಬಿಡಿ ನಿಮ್ಗೆ ಅರ್ಥ ಆಗ್ಬೋದು ಆಯ್ತು ಪರಮ ಪ್ರೇಮ ರೂಪ ಪರಮ ಅಂತ ಈಗ ಈ ಪ್ರೇಮ ಅನ್ನುವಂಥ ಒಂದು ಶಬ್ದ ಪ್ರೀನಿ ಅನ್ನುವಂಥ ಒಂದು ಧಾತ್ವದಿಂದ ಉತ್ಪತ್ತಿಯಾಗಿದೆ ಈ ಪ್ರೀ ಅನ್ನುವಂಥ ಧಾತ್ವವನ್ನು ಮೂರು ಕಡೆ ಅವರು ಪಾಠ ಮಾಡಿದ್ದಾರೆ ಪ್ರಿಯತೆ ಪ್ರೀಣಾತಿ ಪ್ರೀಣಯತಿ ಇನ್ನೊಂದು ಕಡೆ ಪ್ರಿಯತೆ ಅದನ್ನು ಕೂಡ ಅದನ್ನ ಇನ್ನೊಂದು ಅಪಪಾಠ ಅಂತ ಹೇಳ್ತಾರೆ ಮಾಡಿ ಹೇಳ್ತಾರೆ ಇದು ಎಲ್ಲದರ ಅರ್ಥವೂನು ಅಂತ ಹೇಳಿದ್ರೆ ಪ್ರೀ ತರ್ಪಣೆ ಪ್ರೀತೌ ಕಾಂತೌ ಇತ್ಯಾದಿ ಎಲ್ಲದರ ಅರ್ಥ ಏನು ಅಂತ ಪ್ರೀತಿ ಪ್ರೀತಿ ಅಂದರೆ ಏನು ತರ್ಪಣೆ ತರ್ಪಣೆ ಅಂದ್ರೆ ಏನು ತೃಪ್ತಿ ಅನ್ನುವಂಥ ಒಂದು ಶಬ್ದ ನಾವು ಕೇಳಿದ್ದೇವೆ ಹಬ್ಬ ಈಗ ತೃಪ್ತಿ ಆಯಿತು ಅದು ಊಟ ಮಾಡ್ಮೇಲೆ ತೃಪ್ತಿ ಆಯಿತು ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ತೇಗ ಒಂದು ತೇಗ ಬರುತ್ತೆ ಅದು ತೃಪ್ತಿಯ ಒಂದು ಸಂಕೇತ ಈಗ ತೃಪ್ತನಾದೆ ಅಂತ ಹಾಗೆಯೇ ಈ ಒಂದು ಪ್ರೀತಿಯಿಂದ ತೃಪ್ತಿ ಸಿಗ್ತದಂತೆ ನಾವು ಯಾಕೆ ಪರಸ್ಪರ ಪ್ರೀತಿ ವಸ್ತುವಿನ ಪ್ರೀತಿ ಯಾಕೆ ಇನ್ನೊಂದನ್ನು ಪ್ರೀತಿಸ್ತಾನೆ ಮನುಷ್ಯ ಅಥವಾ ಆ ಜೀವ ಯಾಕೆ ಇನ್ನೊಂದು ಪ್ರೀತಿಸ್ತಾನೆ ಅಂದ್ರೆ ತೃಪ್ತಿ ಇಲ್ಲ ಅವನು ಅವನು ಸ್ವಯಂ ತೃಪ್ತನಾದ್ರೆ ಇನ್ನೊಂದನ್ನು ಪ್ರೀತಿಸುವುದಿಲ್ಲ ಆ ತೃಪ್ತಿ ಬರಬೇಕಾದ್ರೆ ಅವನು ಇನ್ನೊಂದನ್ನು ಹಿಡ್ಕೊಳ್ತಾನೆ ಹಿಡ್ಕೊಳ್ತಾನೆ ಈಗ ನಾನು ತೃಪ್ತನಾದೆ ಈಗ ನಾನು ತೃಪ್ತನಾದೆ ಆ ಒಂದು ಭಾವನೆಯನ್ನು ಕೊಡ್ತಕ್ಕಂಥದ್ದು ಈ ಪ್ರೀತಿ ಅದಕ್ಕೋಸ್ಕರ ತರ್ಪಣೆ ಅಂತ ಹೆಸರಿತರು ತರ್ಪ ತರ್ಪಣೆ ಅಥವಾ ತೃಪ್ತಿ ಅನ್ನುವಂಥ ಅರ್ಥದಲ್ಲಿ ಇನ್ನೊಂದು ಕಾಂತೌ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಅಂತ ಕಾಂತಿ ಅಂದರೆ ಅಟ್ರಾಕ್ಷನ್ ಅಂತ ಆ ಪ್ರೀತಿಯಲ್ಲಿ ಅಟ್ರಾಕ್ಷನ್ ಇದೆ ವಿಷಯ ವಿಷಯ ಇದೆ ಅದರೊಂದಿಗೆ ಅಟ್ರಾಕ್ಷನ್ ಆ ಅಟ್ರಾಕ್ಷನ್ ಹೇಳ್ತಕ್ಕಂಥದ್ದು ಈ ಪ್ರೇಮ ಹಾಗೆಯೇ ಭಕ್ತನಾಗೋನು ಒಂದು ಕಬ್ಬಿಣದ ಚೂರಿದ್ದ ಹಾಗೆ ಭಗವಂತ ಅಂತಕ್ಕಂಥ ಅಯಸ್ಕಾಂತ ಅಯಸ್ತಾಂತರದ ಸ್ವಭಾವ ಏನು ಅಂತ ಹೇಳಿದ್ರೆ ಅದು ಸತತವಾಗಿಯೂ ಕಬ್ಬಿಣದ ಚೂರುಗಳನ್ನು ಲೋಹದ ಚೂರುಗಳನ್ನು ತನ್ನೊಳಗೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಅವಾರದು ಆಕರ್ಷಣೆ ಮಾಡ್ತಕ್ಕಂಥ ಅದ್ರ ಕೆಲಸ ಆಗಿದೆ ಈ ಆಕರ್ಷಣೆಯ ಗುಣ ಅದರಲ್ಲಿದೆ ಆ ಭಗವಂತನಲ್ಲಿ ಇದೆ ಆದ್ದರಿಂದ ಆ ಭಗವಂತನ ಸಾಧನೆಯಾದ ಭಕ್ತಿ ಭಗವಂತನ ಪಡಿಬೇಕಾದ್ರೆ ಸಾಧನೆಯಾದ ಭಕ್ತಿ ಆ ಭಕ್ತಿಗೂ ಕೂಡ ಪರಮ ಪ್ರೇಮ ರೂಪ ಅಂತ ಹೆಸರು ಅದರ ಬಾಹ್ಯ ಸ್ವಭಾವ ಪರಮ ಪ್ರೇಮ ರೂಪ ಈ ಪರಮ ಅಂತಕ್ಕಂಥದ್ದು ಈಗ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಕೇವಲ ಇದು ಒಂದು ಪರಿಮಾಣವನ್ನು ಸೂಚಿಸುವಂತ ಅರ್ಥವನ್ನು ಮಾತ್ರ ಹೇಳಿದೆ ಪರಿಮಾಣ ಅಂತ ಹೇಳಿದ್ರೆ ಕ್ವಾಂಟಿಟಿ ಅಂತ ಹೇಳ್ತಾರೆ ಈಗ ಸಮಾಜದಲ್ಲಿ ನಾವು ಒಂದು ಪ್ರೇಮವನ್ನು ಹೊಡ್ತೇವೆ ಇಂಟು ಇನ್ಫಿನಿಟ್ ಮಾಡಿ ಆಗ ನಿಮಗೆ ಪರಮ ಪ್ರೇಮ ಭಕ್ತಿ ಸಿಗ್ತದೆ ಅಂತ ಹೇಳಿದೆ ಇದು ಒಂದೇ ಒಂದು ಅರ್ಥ ಅದಕ್ಕೆ ಇನ್ನೊಂದು ಅರ್ಥ ಇದೆ ಪರಮ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಅಂದ್ರೆ ಸ್ವಭಾವ ಏನದು ಅಂತ ಹೇಳಿದ್ರೆ ಎಲ್ಲದಕ್ಕೂ ಭಕ್ತಿ ಅಂತ ಹೇಳುವುದಿಲ್ಲ ಇಲ್ಲ ಅಂತ ಹೇಳಿ ನಾಳೆ ತಿಳ್ಕೊಡ್ತೀರ ಹಾಗಿದ್ರೆ ಲೋಕದಲ್ಲಿ ಸತಿಭಕ್ತಿ ಪತಿಭಕ್ತಿ ವಿಷಯ ಭಕ್ತಿ ಅನ್ನುವಂಥ ಒಂದು ಪದಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಅಲ್ಲ ಅದು ಭಕ್ತಿ ಅಲ್ಲವೇ ಅಂತ ಅಲ್ಲ ಅದು ತಿಳಿಸೋದಕ್ಕೆ ಅವರು ಪಾರಾಮ ಅಂತ ಹೇಳಿ ಉಪಯೋಗಿಸಿದ್ರು ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರಿಂದ ಯಾವಾಗ ವಿಮುಖನಾಗಿ ಭಗವಂತನಡೆಗೆ ಆ ಜೀವಿ ಹೋಗ್ತದೆಯೋ ಆವಾಗ ಮಾತ್ರ ಅದನ್ನು ಭಕ್ತಿ ಅಂತ ಹೆಸರಿನಿಂದ ಕರೀತಾರೆ ಇಲ್ಲದೆ ಹೋದ್ರೆ ಅದಕ್ಕೆ ಮೋಹ ಅಂತ ಕರೆಯೋದು ಭಕ್ತಿ ಅಂತ ಹೆಸರನ್ನು ನಾವು ಯಾವಾಗ ಹೇಳ್ತೀವೋ ಅದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಉಪೇಕ್ಷಿಸ ಹಾಗಿದ್ರೆ ಲೋಕದಲ್ಲಿ ಅದಿದೆಯಲ್ಲ ಅಂತ ಹೇಳಿದ್ರೆ ಹೌದು ಅದು ಅಪಶಬ್ದ ಎಲ್ಲ ನಾವು ಲೋಕದಲ್ಲಿ ಅಪಶಬ್ದಗಳನ್ನು ಜಾಸ್ತಿ ಬಳಸೋದು ಅಪಶಬ್ಧಗಳನ್ನು ಜಾಸ್ತಿ ಬಳಸೋದು ಆ ಒಂದು ಶಬ್ದಕ್ಕೆ ಮಹತ್ವ ಕಡಿಮೆ ಮಾಡುವುದೇ ನಾವು ಶಾಸ್ತ್ರ ಅದನ್ನು ಎತ್ತಿ ಹಿಡಿತರೆ ನಾವು ಅದಕ್ಕೆ ಆ ಕಡಿಮೆ ಮಾಡ್ತೇವೆ ಭಕ್ತಿ ಅಂತ ಹೇಳಿದ್ರೆ ಅದು ಆ ಜೀವನಿಗೂ ಪರಮಾತ್ಮನಿಗೂ ಇರ್ತಕ್ಕಂಥ ಒಂದು ಅಟ್ರಾಕ್ಷನ್ ಜೀವಿಗೂ ಪರಮಾತ್ಮನಿಗೂ ಇರ್ತಕ್ಕಂತಹ ಒಂದು ಅನಿರ್ವಚನೀಯ ಪ್ರೇಮ ಯಾವುದೇ ಸ್ವಾರ್ಥವಿಲ್ಲದ ಪ್ರೇಮ ಅಂತ ಹೇಳ್ತಾರೆ ಯಾಕೆ ಪರಮಪ್ರೇಮ ಭಕ್ತಿಯನ್ನು ಯಾಕೆ ಪರಮಪ್ರೇಮ ಹೇಳ್ತಾರೆ ಅಂತ ಹೇಳಿದ್ರೆ ಮೂರು ಕಾರಣ ಇದೆ ಒಂದು ಏನಪ್ಪಾ ಅಂತ ಈ ಒಂದು ಭಗವಂತ ಭಕ್ತ ಭಗವಂತನ ಪ್ರೀತಿಸುವುದು ಯಾವುದೇ ಸ್ವಾರ್ಥದಿಂದಲ್ಲ ಯಾವುದೇ ಅಹಂಕಾರದಿಂದಲ್ಲ ಯಾವುದೇ ಭಯದಿಂದಲ್ಲ ಯಾವುದೇ ಹೆದರಿಕೆಯಿಂದಲ್ಲ ಅಯ್ಯೋ ನಾನು ಅವನ್ನು ಪ್ರೀತಿಸದೆ ಹೋದರೆ ನನ್ನನ್ನು ದಂಡಿಸ್ತಾನೆ ನನ್ನನ್ನು ಶಿಕ್ಷಿಸ್ತಾನೆ ಭಕ್ತಿಯಲ್ಲ ಹೋಯ್ತು ಉಂಟಾಗುತ್ತೆ ಏಳನೇ ಅಧ್ಯಾಯದಲ್ಲಿ ಭಾಗವಂತದ ಹೇಳಿ ಎಷ್ಟು ಸೊಗಸಾಗಿದೆ ಅಂದರೆ ಅದು ಅವನೊಂದು ಭಾಷೆ ಉಪಯೋಗಿಸ್ತಾನೆ ಪ್ರಹ್ಲಾದ ಪ್ರಹರ್ರಾದ ಅಂತಲೂ ಹೇಳ್ತಾರ ಅವನು ಪ್ರಹ್ಲಾದ ಲಕಾರಕ್ಕೂ ಲ ಲಕಾರಕ್ಕೂ ವ್ಯತ್ಯಾಸವಿಲ್ಲ ರಲಯೋಹು ಅಭೇದ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ರಲಯೋಹ ಅಭೇದ ಪ್ರಹರ್ರಾದ ಅಥವಾ ಪ್ರಹ್ಲಾದ ಅವನು ತುಂಬ ಚೆನ್ನಾಗಿ ಹೇಳಿಬಿಡ್ತಾನು ಒಂದು ಭಾಷೆ ಉಪಯೋಗಿಸ್ತಾನೆ ಬಹುಶಃ ಭಗವಂತನಿಗೂ ಶಾಕ್ ಆ ರೀತಿ ಅದು ಅಲ್ಲಿ ಯಾವುದೇ ಸ್ವಾರ್ಥ ಅಹಂಕಾರ ಇಲ್ಲ ಹೆದರಿಕೆ ಇಲ್ಲ ಮತ್ತು ಇದಿಲ್ಲ ಎಲ್ಲ ಒಂದು ಸ್ವಾರ್ಥ ಇಲ್ಲ ಎರಡನೆಯದಾಗಿ ಯಾನಾಗ ಭಕ್ತನ ಮನಸ್ಸಿನಲ್ಲಿ ಭಕ್ತಿ ಉದಿಸ್ತದೆಯೋ ಎಲ್ಲ ಪ್ರಾಪಂಚಿಕ ವಾಸನೆಗಳನ್ನು ಅದು ನಾಶಪಡ ಎರಡನೇದು ಹೀಗಾಗಿ ಅದಕ್ಕೆ ಪರಮ ಪ್ರೇಮ ರೂಪ ಅಂತ ಸಾಮಾನ್ಯ ಪ್ರೇಮ ಅಂತ ಈ ಪ್ರೇಮ ಹುಟ್ಟಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಏನೇನು ಸಂಬಂಧಿಕರ ಮೇಲೆ ಪ್ರೀತಿ ಇರ್ತದೋ ಏನೇನು ವಿಷಯ ವಸ್ತುಗಳ ಮೇಲೆ ಪ್ರೀತಿ ಇರ್ತದೋ ಅದೆಲ್ಲ ನಿಧಾನವಾಗಿ ಏನೋ ನಾಶ ಮಾಡ್ತಾರೆ ಅದಕ್ಕೆ ಏನಪ್ಪಾ ಅಂತ ಹೇಳ್ತಾರಂದರೆ ಭಿಕ್ಷು ಪಾದ ಪ್ರಸರಣ ನ್ಯಾಯ ಅಂತ ಹೇಳ್ತಾರಂತೆ ಏನಪ್ಪಾ ಅದು ಭಿಕ್ಷು ಪಾದ ಪ್ರಸರಣ ನ್ಯಾಯ ಅಂದರೆ ಸಂಸ್ಕೃತಿ ಸುಮಾರು ನ್ಯಾಯಗಳಿದೆ ತುಂಬ ತಮಾಷೆಯಿದೆ ಒಬ್ಬ ಭಿಕ್ಷು ಅಂದರೆ ಸನ್ಯಾಸಿ ಫಕ್ಕರ್ ಸಾಧು ಅಂತ ಹೇಳ್ಬೋದು ಏನೂ ಇಲ್ಲ ಒಂದು ಕಂತೆ ಇಟ್ಕೊಂಡು ಬರ್ತಾನೆ ಬಂದು ಒಂದು ಕಡೆ ಒಂದು ದೇವಸ್ಥಾನಕ್ಕೆ ಬರ್ತಾನೆ ಅಂತ ಇಟ್ಕೊಂಡೆ ಬಂದು ಒಂದು ಕಡೆ ಕೂತ್ಕೊಡ್ತಾನೆ ಕೇಳ್ತಾನೆ ಸ್ವಾಮಿ ನಾನು ಒಂದು ಇಂದು ಇಲ್ಲೇ ವಿಶ್ರಮಿಸ್ತೇನೆ ನಿಮ್ಮ ಒಂದು ಸಣ್ಣ ರೂಮ್ನಲ್ಲಿ ಬಂದು ವಿಶ್ರಮಿಸ್ತೇನೆ ನಾನು ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ ನಾನು ಒಂದು ನಾಳೆವರೆಗೆ ಇರ್ತೇನೆ ಅಂತ ಹೇಳಿ ಹೇಳ್ತಾನೆ ಹೇಳಿದ ಮೇಲೆ ಈಗ ಕೂತ್ಕೊಂಡಾಯ್ತು ಕೂತ್ಕೊಂಡ್ಮೇಲೆ ಈಗ ನಾನು ಪೂಜೆ ಮಾಡಬೇಕಲ್ಲ ಸಾಲ ಈಗ ಅವೆಲ್ಲ ಕಂತ ತೆಗಿತಾನೆ ಹೊರಗಡೆ ಈಗ ನಾನು ಶಿವಲಿಂಗ ಅಥವಾ ಸಾಲಿಗ್ರಾಮ ಇಡ್ತೇನೆ ಅದಕ್ಕೆ ಸ್ವಲ್ಪ ಜಾಗ ಬೇಕು ಕೊಡಿ ಅಂತ ಆಯಿತು ಕೊಟ್ಟರು ಮೊದಲು ಕೂತ್ಕೊಡುವಷ್ಟೇ ಜಾಗಕ್ಕೆ ಅದ ಈಗ ಸ್ವಲ್ಪ ಜಾಗಕ್ಕೆ ಕೊಡಿ ನಮ್ಮ ವಿಷ್ಣು ಕೂತ್ಕೋಬೇಕು ಸಾಲಿಗ್ರಾಮ ಕೂತ್ಕೋಬೇಕು ಅದಕ್ಕೆ ಕೂತ್ಕೊಡಿ ಒಂದು ಪೀಠ ಕೊಟ್ಟರು ಸರಿ ಕೊಟ್ಟರು ಈಗ ಈ ಸಾಲಿಗ್ರಾಮಕ್ಕೆ ನಾನು ತುಳಸಿ ಪ್ರತಿನಿತ್ಯವೂ ಉಪಯೋಗಿಸಬೇಕು ಇಲ್ಲೆಲ್ಲೂ ಸ್ವಲ್ಪ ತುಳಸಿ ಸಿಗ್ತಾ ಇಲ್ಲ ಆದರೆ ಒಂದು ತುಳಸಿ ಕಟ್ಟೆಯನ್ನು ನಾನು ಇಟ್ಕೊಳ್ತೇನೆ ದಯವಿಟ್ಟು ಈ ತುಳಸಿ ಕಟ್ಟೆ ಇಟ್ಕೊಳ್ಲಿಕ್ಕೂ ಜಾಗ ಕೊಡಿ ಆಯಿತು ತುಳಸಿ ಕಟ್ಟೆಯೂ ಬಂತು ಇಷ್ಟದ ಇಟ್ಟ ಮೇಲೆ ಪೂಜೆಯನ್ನು ಮಾಡಿ ಆಯಿತು ಈಗ ನಾನು ಈ ಪೂಜೆಗೆ ನೈವೇದ್ಯ ಮಾಡಬೇಕಾಗಿದೆ ಅದಕ್ಕೆ ಸ್ವಯಂಪಾತಿ ನಾನು ಸ್ವಯಂ ಪಾಕ ಮಾಡಬೇಕಾಗಿದೆ ಹೀಗಾಗಿ ನಾನು ಸ್ವಯಂ ಪಾಕ ಮಾಡಿಕೊಳ್ಲಿಕ್ಕೆ ಅಡುಗೆ ಮಾಡಿಕೊಳ್ಲಿಕ್ಕೆ ಸ್ವಲ್ಪ ಜಾಗ ಕೊಡಿ ಸಾಕು ಅದು ಕೊಟ್ಟು ದಿನೇ ದಿನೇ ಈ ಭಿಕ್ಷು ಅಥವಾ ಸನ್ಯಾಸಿ ಅಂತಕ್ಕಂಥವನು ತನ್ನ ಹೇಗೆ ತಾನು ಇದ್ದಂತಹ ಸ್ಥಳವನ್ನು ನಿಧಾನಕ್ಕೆ ಅವನು ಇದು ಮಾಡಿ ನಾವೇ ಅದೊಂದು ಇದೇ ಒಂದು ದೊಡ್ಡ ಅದು ಏನಾಗುತ್ತೆ ಒಂದು ಆಶ್ರಮ ಆಗ್ತದೆ ಆ ಒಂದು ನ್ಯಾಯಕ್ಕೆ ಭಿಕ್ಷು ಪಾದ ಪ್ರಸರಣ ನ್ಯಾಯ ಅಂತ ಹೇಳ್ತಾರೆ ಭಿಕ್ಷು ಆದವನು ತನ್ನ ಕಾಲನ್ನು ಇದು ಚಕ್ರ ಮಕ್ಕಳ ಹಾಕೊಂಡು ಕೂತವನು ಹೀಗೆ ಅವನು ಇದು ಮಾಡ ಪ್ರಸರಣ ಮಾಡಲ್ಲ ಅಂತ ಹಾಗೆ ಭಕ್ತಿ ಅಂತಕ್ಕಂಥದ್ದು ಆ ರೀತಿ ಒಮ್ಮೆ ನಿಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಳ್ತು ಅಂತ ಹೇಳಿದ್ರೆ ಆ ಭಕ್ತಿ ಮಾತೆ ಅಂತಕ್ಕಂಥವಳು ತನ್ನ ಒಂದು ಪರಾಕ್ರಮವನ್ನು ನಿಧಾನ ತೋರಿಸ್ತಾಳು ನಿಮ್ಮಲ್ಲಿರ್ತಕ್ಕಂಥ ಒಂದೊಂದೇ ವಿಷಯ ವಾಸನೆಯ ಮೂಲವನ್ನೇ ಅವಳು ಕಿತ್ತಾಕೊಳ್ತಾಳೆ ತೊಂಬ ಜಾಗ ಅಂತ ಹೇಳಿ ಬರ್ತಾಳು ನಂತರ ಒಂದೊಂದಾಗಿ ದಯವಿಟ್ಟು ನಿನ್ನ ಈ ಇರ್ತಕ್ಕಂತಹ ಪ್ರೀತಿಯನ್ನ ಭಗವಂತನ ಎಡೆಗೆ ಹರಿಸು ಅಂತ ಹೇಳ್ತಾಳೆ ಆಯ್ತು ಆಯ್ತು ಹೌದಾ ನಾನು ಕೇವಲ ಇಷ್ಟೇ ಅಲ್ಲ ಆಯ್ತು ಆಯ್ತು ಇಷ್ಟೇ ಅಂತ ಹೇಳ್ತಾಳೆ ಇಷ್ಟೇ ಅಂತ ಮಾಡಿದ್ರ ನಾಳೆ ಹೇಳ್ತಾಳೆ ನಿಮ್ಮ ಇವನ ಮೇಲಿಟ್ಟಂತಹ ಪ್ರೀತಿಯನ್ನು ಭಗವಂತನ ಮೇಲಿಡು ಅಂತ ಅಯ್ಯೋ ಸರಿ ಸರಿ ಅಂತ ಹೇಳಿ ಆಯ್ತು ಬಿಡ್ತೇವೆ ಅಂತ ಹೇಳಿದ್ರೆ ದಿನೇ ದಿನೇ ದಿನೇ ದಿನೇ ದಿನೇ ದಿನೇ ನಿಮ್ಮ ಸಂಪೂರ್ಣ ಮನಸ್ಸನ್ನು ಅವನ ಆ ಭಗವಂತನ ಪಾದ ಪದ್ಮಗಳಿಗೆ ಕಟ್ಟಿ ನಿಮ್ಮನ್ನ ಸಂಪೂರ್ಣ ತಂದಮಯಾ ಸೂತ್ರವೇ ಇದೆ ಆ ಒಂದು ಅವಸ್ಥೆಗೆ ತಂದುಬಿಡ್ತಾವೆ ನೀವು ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಯಾಕೆ ಇದೆ ಹೀಗಾಗಿ ಪರಮ ಪ್ರೇಮ ರೂಪ ಸಾಮಾನ್ಯ ಪ್ರೇಮ ಹಾಜು ಮಾಡಲಿಕ್ಕೆ ಸಾಧ್ಯವಿದೆ ಸಾಮಾನ್ಯ ಪ್ರೇಮ ನಿಮ್ಮನ್ನ ತುಂಡು ತುಂಡು ಮಾಡಿಬಿಡ್ತದೆ ಹೇಗೆ ತುಂಡು ತುಂಡು ಮಾಡಿಬಿಡ್ತದೆ ಸ್ವಲ್ಪ ಮನಸ್ಸಿನ ಭಾಗವನ್ನು ಪತಿ ಪತ್ನಿಗೆ ಕೊಡ್ತಾನೆ ಸ್ವಲ್ಪ ಮನಸ್ಸಿನ ಭಾಗವನ್ನು ಬ್ಯಾಂಕ್ ಬ್ಯಾಲೆನ್ಸಿಗೆ ಕೊಡ್ತಾನೆ ಸ್ವಲ್ಪ ಮನಸ್ಸಿನ ಭಾಗವನ್ನು ಸಂಪತ್ತಿಗೆ ಕೊಡ್ತಾನೆ ಸ್ವಲ್ಪ ಮನಸ್ಸಿನ ಭಾಗವನ್ನು ತನ್ನ ಕೆಲಸದ ಮೇಲೆ ಕೊಡ್ತಾನೆ ಸ್ವಲ್ಪ ಮನಸ್ಸಿನ ಭಾಗವನ್ನು ಸಮಾಜಕ್ಕೆ ಕೊಡ್ತಾನೆ ಆ ಪ್ರೇಮ ಅಂತಕ್ಕಂಥದ್ದು ಇವನ್ನ ಹರ್ದು ಜೋರ್ ಮಾಡಿಬಿಡ್ತಾನೆ ಆಮೇಲೆ ಟೆನ್ಷನ್ ಆಗುತ್ತೆ ಸ್ಟ್ರೆಸ್ ಆಮೇಲೆ ಹೋಗ್ತಾನೆ ಡಾಕ್ಟರ್ ಹತ್ರ ಅದು ಪ್ರಾಪಂಚಿಕ ಪ್ರೇಮದ ಸ್ವರೂಪ ಆದರೆ ಭಕ್ತಿ ಸ್ವರೂಪ ಪರಮ ಪ್ರೇಮ ರೂಪ ನಂತರ ಮೂರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಭಕ್ತಿಯಲ್ಲಿ ಪ್ರಿಯಕರ ಅಥವಾ ಯಾರು ಪ್ರೀತಿಸುತ್ತಾನೋ ಭಗವಂತನನ್ನು ಅವನು ತನ್ನನ್ನು ತಾನೇ ಮರೆತು ಬಿಡ್ತಾನೆ ಇದು ಸಾಮಾನ್ಯ ಪ್ರೇಮದಲ್ಲಿ ಸಾಧ್ಯವಿಲ್ಲ ಸಾಮಾನ್ಯ ಪ್ರೇಮದಲ್ಲಿ ಇದು ಸಾಧ್ಯವಿಲ್ಲ ಇದನ್ನು ನಾನು ಹೇಳ್ತೇನೆ ಗೋಪಿಯರ ಉದಾಹರಣೆಯನ್ನು ಕೊಟ್ಟು ಕೃಷ್ಣನೇ ಹೋಗಿಡ್ತಾನೆ ಗೋಪಿಯರು ಹೇಳ್ತಾರಂತೆ ಅಲ್ಲಿ ಭಾಗವತ ತುಂಬಾ ಸುಂದರವಾಗಿ ಬರ್ತಾರೆ ಗೋಪಿಯರಿದ್ದಾರೆ ಇಲ್ಲಿ ಅವರು ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಗಿದ್ದಾರೆ ಅಂತ ಹೇಳಿದ್ರೆ ಕೃಷ್ಣ ನೋಡ್ತಾ ಇದ್ದಾನೆ ಅವರಲ್ಲಿ ಒಬ್ಬಳಿಗೆ ತಾನೇ ಕೃಷ್ಣ ಅಂತ ಅನಿಸುತ್ತೆ ಅವಳಿಗೆ ತಾನು ಗೋಪಿಯನ್ನು ಮರ್ತೋಗ್ಬಿಟ್ಟಿದೆ ಅವಳೇನ್ ಮಾಡ್ತಾ ಇರೋದ್ರೆ ಇನ್ನೊಬ್ಳ ಗೋಪಿಯ ಭುಜದ ಮೇಲೆ ಕೈಯನ್ನು ಇಟ್ಕೊಂಡು ನೋಡು ನಾನೇ ಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದ ಅವಳಿಗೆ ತನ್ನ ತನ್ನ ಮರೆತು ಹೋಗ್ತಿದೆ ಅದಕ್ಕೆ ಸೆಲ್ಫ್ ಇಫೇಸ್ಮೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಸೆಲ್ಫ್ ಅಗ್ನಿಗೇಷನ್ ಅಂತ ಹೇಳ್ತಾರೆ ಅದಾಗಲಿ ಕೇವಲ ಅವನು ಮಾತ್ರ ಇದ್ದಾನೆ ಅದು ಈ ಭಕ್ತಿಯ ಸ್ವಭಾವ ಸಾಮಾನ್ಯ ಪ್ರೇಮಕ್ಕೆ ಆ ಶಕ್ತಿ ಇಲ್ಲ ಮುಂದಿನ ಇದರಲ್ಲಿ ಭಕ್ತಿಯ ವಿವಿಧ ಅರ್ಥಗಳನ್ನು ನಾವು ಪರಿಶೀಲನೆ ಮಾಡೋಣ ಈಗ ಸಮಯವಾಯಿತು ಇಲ್ಲಿಗೆ ಶಾಂತಿಮತ್ರದೊಂದಿಗೆ ಮುಕ್ತಾಯ ಓಂ ಊರ್ಣಮದಃ ಪೂರ್ಣಮಿ ದಂಪರ್ಣಾಧರ್ಣಮ ದೇ ಪೂರ್ಣಸ್ಯ ಪೂರ್ಣಮದೂರ್ಣಮಿ ವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸತ್ ಕೃಷ್ಣರ್ಪಣವಸ್ತು <coughs>